ಧರ್ಮಸ್ಯವಧರ್ಮಸ್ವೂ ಅವತಾರೇ ನಮಃ ವಸುದೆ ವತಾಣೋರರ್ದನ ದೇವೀ ಪರಮಂದ್ ವಂದೇ ಜಗದ್ಗುರುಸ ವಸಿಷ್ ಶಕ್ತೇ ಪೌತ್ರಮಕಲ್ಪಶರಾತ್ಮ ವಂದೇ ಶುಗದೋ ನಿಧಿ ಪಾಠಯ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ವ್ಯಾನಗ್ರಂ ಪುರಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವೀ ಅಷ್ಟಾ ದಯ ಅಂಬ ಅನುಸಂದಿ ಭಗವದ್ಗೀತೆ ಭಿಣಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ನೋಡ್ತಾ ಬಂದಿದ್ರು ಕಳೆದ ಉಪನ್ಯಾಸದಿಂದ ಈ ಸ್ಥಿತಪ್ರಜ್ಞನ ಲಕ್ಷಣದಲ್ಲಿ ಮೊಟ್ಟಮೊದಲನೆಯದಾಗಿ ನಾನೇನು ಹೇಳಿದೆ ಅಂತ ಹೇಳಿದ್ರೆ ಯಾರು ಈ ಸ್ಥಿತಪ್ರಜ್ಞರೋ ಜ್ಞಾನಿಗಳು ಅಥವಾ ತ್ರಿಗುಣಾತೀತರೋ ಅವರಿಗೆ ಇದು ಲಕ್ಷಣವಾದರೆ ಅಥವಾ ಭೂಷಣವಾದರೆ ಅಲಂಕಾರ ಪ್ರಾಯವಾದರೆ ಅವರ ಸ್ವರೂಪವೇ ಆದರೆ ಸಾಮಾನ್ಯ ಸಾಧಕರಿಗೆ ಇದು ಅವರು यह आध्यात्मिक जीवन आचर साधने शंकराचार्य क्यों मध्वाचार्य की ना लक्षण द जोते जो साधन्य अंश नोड़ बंदी याके ಯಾವುದನ್ನ ನಾವು ಸಾಮಾನ್ಯವಾಗಿ ಇಟ್ಟುಕೊಂಡು ಮಾರ್ಗವಾಗಿ ಸಾಧನೆಯನ್ನು ಮಾಡ್ತಾ ಹೋಗ್ತೇವಿಯೋ ನಂತರ ಆ ಸಾಧನೆಯ ಆ ಸಾಧನೆ ಅಂದರೆ ಇನ್ನೇನು ಅಲ್ಲ ಸಾಧ್ಯವೇ ಇನ್ನೊಂದು ರೂಪದಲ್ಲಿ ಅದು ನಮಗೆ ಬಂದು ನಮ್ಮನ್ನು ಕೈ ಹಿಡಿದು ಎಳ್ಕೊಂಡು ಹೋಗುವಂತಹ ಕೆಲವು ಆಚರಣೆಗಳು ಸಾಧ್ಯವೇ ಅಂದರೆ ಗುರಿಯೇ ನಮ್ಮನ್ನ ಕೈ ಹಿಡಿದು ಎಳ್ಕೊಂಡು ಹೋಗುವಂತಾ ಇನ್ನೊಂದು ರೂಪವೇ ಸಾಧನ ಈಗ ಬೆಂಗಳೂರು ಸಾಧ್ಯ ಆದರೆ ಆ ರಸ್ತೆ ಅಂತಕ್ಕಂಥದ್ದು ಸಾಧನ ನಮ್ಮ ಗುರಿ ಅಂತಕ್ಕಂಥದ್ದೇ ಆ ರಸ್ತೆಯನ್ನು ನಿರ್ಮಿಸತಕ್ಕಂಥದ್ದು ನಮಗೆ ಗುರಿಯೇ ಇಲ್ಲದೆ ಹೋದರೆ ಇಂತಹ ಊರಿಗೆ ಹೋಗಬೇಕು ಅಂತ ನಾವು ರಸ್ತೆಯೇ ನಿರ್ಮಾಣ ಮಾಡುವುದಿಲ್ಲ ಆ ಗುರಿಯೇ ಈ ರಸ್ತೆಯ ನಿರ್ಮಾಣಕ್ಕೂ ಕೂಡ ಕಾರಣ ಹಾಗೆಯೇ ಇಲ್ಲಿ ಸಾಧ್ಯ ಯಾವ ಯಾವ ಸಾಧ್ಯ ಇದೆಯೋ ಆ ಸ್ಥಿತ ಲಕ್ಷಣಗಳು ಅಸ್ಥಿತ ಪ್ರಜ್ಞತೆ ಅಂತಕ್ಕಂಥದ್ದು ಅದರ ಅದೇ ಬೇರೆ ಬೇರೆಯ ರೀತಿಯಲ್ಲಿ ಬೇರೆ ಬೇರೆ ಗುಣದ ರೀತಿಯಲ್ಲಿ ಬಂದಿದೆ ಅಷ್ಟೆ ಇಲ್ಲಿ ನಾವು ನೋಡಿದವು ಎಲ್ಲ ಮನಸ್ಸಿನಲ್ಲಿ ಇರ್ತಕ್ಕಂತಹ ಯಾವ ಯಾವ ಕಾಮನೆಗಳಿದೆಯೋ ಬಯಕೆಗಳಿದೆಯೋ ಅವೆಲ್ಲವೂ ಕೂಡ ಸ್ಥಿತಪ್ರಜ್ಞೆನಲ್ಲಿ ಇರುವುದಿಲ್ಲ ಎಲ್ಲವೂ ಹೊರಟು ಹೋಗಿರುತ್ತೆ ಅಂತ ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ ಯದ ಇಲ್ಲಿ ಇಂದೊಂದು ತಮಾಷೆ ಏನು ಅಂದ್ರೆ ಮನೋಗತವಾದಂತಹ ಕಾಮನೆಗಳು मन सन्या मन सन्यावे सामाजवा ना सामाजिकवाह चटव रिस्ट्रिक्शन अथवा तोरत इनबर्स रिस्ट्रिक्षन अल मनोगता कामा प्रजहा ಅದನ್ನೇ ಮುಂದೆ ಮೂರನೆಯ ಅಧ್ಯಾಯದಲ್ಲೂ ಕೂಡ ಅದನ್ನೇ ಒತ್ತಿ ಹೇಳ್ತಾನೆ ಅವನು ಹೊರಗಡೆ ಇಂದ್ರಿಯಗಳನ್ನ ನಿಗ್ರಹಿಸಿ ಒಳಗೆ ಮನಸ್ಸಿನಿಂದ ಆ ಕಾಮನೆಗಳನ್ನ ಬಯಸ್ತಾ ಇದ್ರೆ ಮಿಥ್ಯಾಚಾರಸ್ಥ ಉಚ್ಚತೆ ಅವನನ್ನು ಮಿಥ್ಯಾಚಾರ ಅಂತ ಹೇಳ್ಬೇಕಾಗತ್ತೆ ಆದ್ರೆ ಯಾರು ಮನಸ್ಸಿನಲ್ಲೇ ಕಾಮನೆಗಳನ್ನು ನಿಗ್ರಹಿಸಿ ಹೊರಗಡೆ ಕೆಲಸ ಮಾಡ್ತಾ ಇರ್ತಾನೆಯೋ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇರ್ತಾನೆಯೋ ಇಂದ್ರಿಯಗಳ ವಿಷಯದಲ್ಲಿ ಅವನ ಇಂದ್ರಿಯಗಳು ಕೆಲಸ ಮಾಡ್ತಾ ಇರ್ತಾವೆಯೋ ಅಂತಹ ಸಮಯದಲ್ಲಿ ಆತ ಯೋಗಿ ಅಂತ ಅನಿಸ್ಕೊಳ್ತ ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಮನಸ್ಸಿನ ಒಂದು ಸನ್ಯಾಸ ಅದನ್ನ ಇಲ್ಲಿ ಹೇಳಲಾಗಿದೆ ಮನೋಗತಾನ್ ಸರ್ವಾನ್ ಕಾಮಾನ್ ಯದಾ ಪ್ರಜಹಾದಿ ಯಾವಾಗ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಕಾಮನೆಗಳನ್ನು ಆತ ಬಿಟ್ಟು ಬಿಡುದನೋ ಅಂತಹ ವ್ಯಕ್ತಿ ಹಾಗೆ ಬಿಟ್ಟು ಬಿಡುವಾಗ ನಂತರ ಏನ್ ಮಾಡ್ತಾನೆ ಅಂದ್ರೆ ಯಾಕೆ ಹಾಗೆ ಬಿಟ್ಟು ಬಿಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಅದಕ್ಕಿಂತಲೂ ಉತ್ಕೃಷ್ಟವಾದಂತಹ ಆನಂದ ತನ್ನಲ್ಲೇ ಅವನಿಗೆ ಸಿಕ್ಕಿರುವುದರಿಂದ ಅಥವಾ ಆತ್ಮಾನಂದದ ಅನ್ವೇಷಣೆಗೋಸ್ಕರ ಅತ್ಯಲ್ಪವಾದಂತಹ ಆನಂದವನ್ನ ಆತ ಬಿಟ್ಟು ಬಿಡುತ್ತಾನೆ ಆದ್ದರಿಂದ ನಾನು ಆಗ್ಲೇ ಹೇಳದಂತೆ ಹಿಂದಿನ ಉಪನ್ಯಾಸದಲ್ಲಿ ಹೇಳಿದಂತೆ ಹತ್ತು ಕೆಲಸ ಅವನಿಗೆ ಸಿಕ್ಕಿರುವುದರಿಂದ ಅವನೀಗ ಐದು ಸಾವಿರದ ಕೆಲಸ ಬಿಟ್ಟು ಬಿಟ್ಟಿದ್ದಾನೆ ಆದ್ದರಿಂದ ಈ ಎಲ್ಲ ಲಕ್ಷಣಗಳು ಅವನಲ್ಲಿ ನಾವು ಕಾಣಬಹುದು ಸ್ಥಿತ ಪ್ರಜ್ಞೆಯಲ್ಲಿ ಕಾಣಬಹುದು ಎಲ್ಲ ಕಾಮನೆಗಳು ಯಾವ ಬಯಕೆಗಳು ಕೂಡ ಇರುವುದಿಲ್ಲ ಎಷ್ಟರವರೆ ಬಯಕೆ ಅಂತ ಹೇಳಿದ್ರೆ ಅವನಲ್ಲಿ ಹೊಸದಾಗಿ ಸಾಧನೆಯ ಬಯಕೆಯು ಕೂಡ ಇರುವುದಿಲ್ಲ ಬೇಕು ನಾನು ಭಗವಂತ ಬೇಕು ಅನ್ನುವಂಥ ಬಯಕೆಯು ಯಾಕೆ ಅಂದರೆ ಅಲ್ಲಿ ಅವನು ನಿತ್ಯವಾಗಿ ಅದನ್ನು ಅನುಭವಿಸ್ತಾ ಇರ್ತಾನೆ ಸುಖ ಸ್ವರೂಪಿಯಾದಂತಹ ಆನಂದ ಸ್ವರೂಪಿಯಾದಂತಹ ಭಗವಂತನನ್ನು ಅವನು ಅನುಭವಿಸ್ತಾ ಇರ್ತಾನೆ ಆದ್ರಿಂದ ಇನ್ನು ಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲ ಬೇಕು ಅಂದರೆ ಯಾವುದರ ಒಂದರ ಕೊರತೆಗೆ ಆ ಬೇಕು ಅನ್ನೋದಾಗಿ ಅದು ಪರಿಣಾಮ ಹೊಂದುವುದು ಅಲ್ಲಿ ಕೊರತೆ ಇರುವುದಿಲ್ಲ ಅವನಿಗೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಡೆಫಿಸಿಟ್ ಅನ್ನೋ ಒಂದು ಹೀಗಾಗಿ ಆತ ಎಲ್ಲದನ್ನೂ ಕೂಡ ಆತ ಸ್ವೀಕರಿಸ್ತಾನೆ ಮತ್ತೆ ಎಲ್ಲ ರೀತಿಯ ಆನಂದವನ್ನು ಆತ ತನ್ನ ಆತ್ಮನಲ್ಲೇ ಕಾಣುತ್ತಾನೆ ಅಂತಹ ಸ್ಥಿತಪ್ರಜ್ಞ ಅಂತಹ ಸ್ಥಿತಪ್ರಜ್ಞನ ಎರಡನೇ ಲಕ್ಷಣವನ್ನು ನೋಡ್ತಾ ಇದ್ವಿ ಆ ಐವತ್ತಾರನೆಯ ಮಂತ್ರದಲ್ಲಿ ಏನದು ಅಂತ ಹೇಳಿದ್ರೆ ದುಃಖದಲ್ಲಿ ಅನುದ್ವಿಗ್ನ ಮನನಾಗ್ತಾನೆ ಉದ್ವೇಗ ಅಂತ ಹೇಳಿದೆ ಉದ್ವೇಗ ಅಂದರೆ ಆತ ಅಲ್ಲಾಡದೇ ಇರ್ತಕ್ಕಂಥದ್ದು ಕಂಪಿಸ್ದೇ ಇರತಕ್ಕಂಥದ್ದು ಇದಕ್ಕೆ ಉದ್ವೇಗ ಅಂತ ಹೆಸರು ಅನುದ್ವೇಗ ಅಂತ ಹೇಳಿದ್ರೆ ಆತ ಏನು ಮಾಡಿದ್ರೂ ಕೂಡ ಯಾವ ಒಂದು ದುಃಖ ಬರುತ್ತೋ ಆ ದುಃಖದ ಸನ್ನಿವೇಶದಿಂದ ಅವನು ಒಂದಿನಿತೂ ಕೂಡ ವಿಚಲಿತ ನಾಗುವುದಿಲ್ಲ ವಿಚಲಿತ ಇದ್ದಾಗ ಏನಾಗುತ್ತೆ ಈ ವಿಚಲನೆಯಿಂದ ಅಂದರೆ ನಿಮ್ಮ ಬುದ್ಧಿಯಲ್ಲಿ ದೋಷ ಉತ್ಪತ್ತಿ ನಿಮ್ಮ ಬುದ್ಧಿ ಕೆಲಸವನ್ನು ಮಾಡುವುದಿಲ್ಲ ಬುದ್ಧಿ ಕೆಲಸ ಮಾಡದೆ ಹೋದಾಗ ನೀವು ಎಷ್ಟು ಪ್ರವಚನ ಕೇಳಿ ಎಷ್ಟು ಪುಸ್ತಕ ಓದಿರಲಿ ಯಾವ ಗುರುಗಳು ಎಷ್ಟೇ ಉಪನ್ಯಾಸವನ್ನು ನಿಮಗೆ ಹೇಳಿರಲಿ ಎಷ್ಟೇ ಉಪದೇಶವನ್ನು ಕೊಟ್ಟಿರಲಿ ಬುದ್ಧಿಯಲ್ಲಿ ಈ ದುಃಖ ಅಂತಕ್ಕಂತಹ ಕಲ್ಮಶವನ್ನು ನೀವು ಗಟ್ಟಿಯಾಗಿ ಇಟ್ಕೊಂಡು ಕೂತಿದ್ದಾಗ ದುಃಖದ ಜೊತೆಗೆ ಈ ಬುದ್ಧಿ ಓಡಾಡುತ್ತೆ ಆಗ ಬುದ್ಧಿ ಒಳಗೆ ಕೂತಿರ್ತಕ್ಕಂತಹ ನಿಮ್ಮ ಉಪದೇಶ ಓದುವಿಕೆ ಎಲ್ಲವೂ ಕೂಡ ವ್ಯರ್ಥವಾಗಿ ಹೊರಟೋಗುತ್ತೆ ಹೊರಟೋಗುತ್ತೆ ಯಾವುದೂ ಕೂಡ ನಿಲ್ಲುವುದಿಲ್ಲ ಎಷ್ಟು ಓದಿದ್ರೂ ನಿಲ್ಲುವುದಿಲ್ಲ ಎಷ್ಟು ಉಪದೇಶ ಮಾಡಿದ್ರೂ ನಿಲ್ಲುವುದಿಲ್ಲ ಹೀಗಾಗಿ ಮೊದಲು ಬುದ್ಧಿ ಸ್ಥಿರವಾಗಿರಬೇಕಾದ್ರೆ ಈ ದುಃಖದ ಸನ್ನಿವೇಶದಲ್ಲೂ ಕೂಡ ನೀವು ಎದೆಗುಂದಬಾರದು ಉದ್ವಿಗ್ನರಾಗಬಾರದು ಅನ್ನುವಂತಹ ಉಪದೇಶವನ್ನು ಇಲ್ಲಿ ಕೃಷ್ಣ ಕೊಡ್ತಾ ಇದ್ದಾನೆ ದುಃಖೇಶು ಅನುದ್ವಿಗ್ನ ನಂತರ ಸುಖೇಶು ವಿಗತ ಸ್ಪೃಹ ದುಃಖಕ್ಕೇನೋ ನಾವು ಅಂಟುಕೊಡೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ದುಃಖದ ದುಃಖ ಅಂತಕ್ಕಂಥದ್ದೇ ಆ ರೀತಿಯಲ್ಲಿ ಎಲ್ಲರಿಗೂ ಬೇಡ ಬೇಡ ಅಂತ ಅಂತಕ್ಕಂತಹ ಒಂದು ವಸ್ತು ಯಾವುದಿದೆಯೋ ಒಂದು ಬುದ್ಧಿಯ ಒಂದು ಯಾವ ಒಂದು ಗುಣ ಇದೆಯೋ ಅದೇ ದುಃಖ ಆದರೆ ಸುಖ ಸುಖದ ಸನ್ನಿವೇಶದಲ್ಲಿ ಏನಾಗುತ್ತೆ ಮನಸ್ಸು ಆ ಸುಖಕ್ಕೆ ಅಂಟಿಕೊಂಡು ಬಿಡ್ತೇವೆ ಆ ಸುಖಕ್ಕೆ ಅಂಟಿಕೊಂಡಾಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಯಾವ ಉಪದೇಶ ಯಾವ ಓದು ಯಾವ ಅಧ್ಯಯನ ಯಾವ ಉಪದೇಶ ಏನೇನಿದೆಯೋ ಎಲ್ಲವೂ ಕೂಡ ಗಾಳಿಯಲ್ಲಿ ತೂರಿ ಹೊರಟೋಗ್ತೀವಿ ಇದ್ಯಾವುದು ಕೆಲಸಕ್ಕೆ ಬರೋದಿಲ್ಲ ಬುದ್ಧಿ ಸ್ಥಿರವಾಗಿರೋದಿಲ್ಲ ಎಲ್ಲಿಯವರೆಗೆ ಬುದ್ಧಿ ಸ್ಥಿರವಾಗಿರೋದಿದೋ ಬುದ್ಧಿ ಅದರೊಳಗೆ ಇರತಕ್ಕಂತಹ ಆ ಸತ್ಯವನ್ನು ಕಾಣಲಿಕ್ಕೆ ಅದು ಯೋಗ್ಯ ವಸ್ತು ಆಗುವುದಿಲ್ಲ ಬುದ್ಧಿ ತನ್ನೊಳಗೆ ಇರತಕ್ಕಂತಹ ಆ ವಸ್ತುವನ್ನ ಇಂಟ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡಬೇಕಾದ್ರೆ ಅದು ಅಲ್ಲಾಡದೆ ಇರಬೇಕಾಗುತ್ತೆ ತನ್ನಲ್ಲಿ ತಾನಿರಬೇಕಾಗುತ್ತೆ ಯಾವುದನ್ನೂ ಅದು ಅರ್ಸ್ಕೊಂಡು ಹೋಗಬಾರ್ದು ಅಥವಾ ಎದೆಗುಂದಬಾರದು ಅಂತಹ ಸಮಯದಲ್ಲಿ ಮಾತ್ರ ಅದು ತನ್ನೊಳಗೆ ಇರತಕ್ಕಂತಹ ಆತ್ಮಸ್ವರೂಪವನ್ನು ಕಾಣಲಿಕ್ಕೆ ಶಕ್ಯವಾಗುತ್ತೆ ಆದ್ದರಿಂದ ಇಲ್ಲಿ ಸುಖ ದುಃಖ ಎರಡರಿಂದಲೂ ಕೂಡ ಈತ ಅಲುಗಾಡಬಾರದು ಅಂತ ಹೇಳಿ ಪುನಃ ಈ ಮೂರ ಯಾವುದು ರಾಗ ಭಯ ಕ್ರೋಧ ಈ ಬಗ್ಗೆ ವಿಚಾರವನ್ನು ಮಾಡ್ತಾ ರಾಗ ಅಂತ ಹೇಳಿದರೆ ಯಾವ ವಸ್ತುವಿನಿಂದ ಸುಖ ಸಿಕ್ಕಿರ್ತದೆಯೋ ಆ ವಸ್ತುವಿನ ಕುರಿತಾದಂತಹ ಮತ್ತು ಬಯಕೆ ಅಟ್ಯಾಚ್ಮೆಂಟ್ ರಾಗ ಅಂದರೆ ಕಲರಿಂಗ್ ಅಂತ ಇದಕ್ಕೆ ರಾಗ ಅಂತ ಹೆಸರು ಕೆಂಪು ಬಣ್ಣ ಅಂಟಿಕೊಂಡಿರ್ತಕ್ಕಂಥದ್ದು ಇವೆಲ್ಲಕ್ಕೂ ಕೂಡ ರಾಗ ಅಂತ ಹೆಸರು ಈ ರಾಗ ಎಲ್ಲಿಯ ಇರ್ತದೆಯೋ ಮನಸ್ಸು ಆ ವಸ್ತುವಿನ ಹಿಂದೆಯೇ ಇರ್ತದೆ ಮನಸ್ಸು ಯಾವಾಗ ಆ ವಸ್ತುವಿನ ಹಿಂದೆಯೇ ಇರ್ತದೆಯೋ ಆ ಬುದ್ಧಿ ಅಂತಕ್ಕಂಥದ್ದು ಎಲ್ ಈಗ ನಿಜವಾಗಿಯೂ ಕೂಡ ಬುದ್ಧಿ ಅಂತಕ್ಕಂಥದ್ದು ಆ ಒಡೆಯಾಗಿರ್ಬೇಕು ಆದರೆ ಅದು ಶಿಕ್ಷಿತವಾಗಿಲ್ವಲ್ಲ ಆ ಬುದ್ಧಿ ಅಂತಕ್ಕಂಥದ್ದು ಯಾವಾಗ ಶಿಕ್ಷಿತವಾಗಿಲ್ವೋ ಅದು ಮನಸ್ಸಿನ ಹಿಂದೆ ಹಿಂದೆ ಓಡಾಡ್ತಾ ಇರುತ್ತೆ ಮನಸ್ಸು ಏನು ಹೇಳುತ್ತೋ ಅದನ್ನ ಇದು ಕೇಳಿಕೊಂಡು ಸಂಕಲ್ಪ ಮಾಡಿ ಆಯಿತು ಮನಸ್ಸೇ ನಿನಗೆ ಇದು ಬೇಕಾ ಕೊಡಿಸ್ತೇನೆ ನಿನಗದು ಬೇಡವಾ ನಾನು ಅದು ಬರದಂತೆ ನಿನ್ನ ನೋಡ್ಕೊಳ್ತೇನೆ ಈ ರೀತಿಯಾಗಿ ಇದು ಡಿಸಿಷನ್ ಮಾಡ್ತಾ ಇರುತ್ತೆ ಮನಸ್ಸು ಹೇಗಿರುತ್ತೋ ಹೇಳುತ್ತೋ ಅದನ್ನು ಕೇಳುತ್ತೆ ಹೊರತು ಇದು ಯಾವ ರೀತಿಯಲ್ಲಿ ಡಿಸೈಡ್ ಮಾಡುತ್ತೋ ಆ ರೀತಿಯಲ್ಲಿ ಮನಸ್ಸು ಕೇಳುವಂತೆ ಇದು ಮಾಡಲಿಕ್ಕೆ ಆಗುವುದಿಲ್ಲ ನಿಜವಾಗಿ ಉಲ್ಟ ಆಗಬೇಕಾಗಿದೆ ಅದರ ಕೆಲಸ ಆದ್ರೆ ನಾವು ಏನ್ ಮಾಡ್ತಾ ಇದ್ವಿ ವಿಪರೀತವಾದ ಕೆಲಸವನ್ನೇ ಮಾಡ್ತಾ ಇದೀವಿ ಮನಸ್ಸು ಹೇಳಿದಂತೆ ಈ ಬುದ್ಧಿ ಡಿಸಿಷನ್ ತೆಗೆದುಕೊಳ್ತಾ ಇದೆ ಡೈರೆಕ್ಟರ್ ಅನ್ನೋರು ಈ ಯಾವ ರೀತಿಯಲ್ಲಿ ಈ ಸಾಮಾನ್ಯವಾದಂತಹ ಕೂಲಿ ಕಾರ್ಮಿಕರು ಯಾವ ರೀತಿಯಲ್ಲಿ ಡಿಸಿಷನ್ ತಗೊಂಡು ಹೋಗ್ತಾ ಇದ್ದಾರೋ ಆ ರೀತಿಯಲ್ಲಿ ಇವರು ಕೂಡ ಹೋಗ್ತಾ ಇದ್ದಾರೆ ನಿಜವಾಗಿ ಅವರು ಡಿಸಿಷನ್ ತೆಗೆದುಕೊಡ್ಬೇಕು ಡೈರೆಕ್ಟರ್ ಅನ್ನೋರು ಆದರೆ ಎಲ್ಲ ಡಿಸಿಷನ್ ಮೇಕಿಂಗು ಪವರ್ ಏನಿದೆಯೋ ಅದೆಲ್ಲವನ್ನೂ ಕೂಡ ಈ ಕೂಲಿಗಳಿಗೆ ಕಾರ್ಮಿಕರಿಗೆ ಬಿಟ್ಟು ಅವರು ಸುಮ್ಮನೆ ಹಾಯ ಕೂತಿದ್ದಾರೆ ಆ ರೀತಿಯಾಗಿ ಈ ಸಾಮಾನ್ಯ ಮನುಷ್ಯರ ಒಂದು ಮನೋಭಾವ ಆ ರೀತಿಯಾಗಿರ್ತದೆ ಈ ರಾಗ ಅಟ್ಯಾಚ್ಮೆಂಟ್ ಇದ್ದಂತಹ ಮನುಷ್ಯರಿಗೆ ಈ ಭಯ ಈ ಭಯ ಅನ್ನುವಾಗಲೂ ಕೂಡ ಈ ಭಯ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಅದು ಕೂಡ ರಾಗದಿಂದ ಹುಟ್ಟತಕ್ಕಂಥದ್ದು ಭಯ ಅಂತಕ್ಕಂಥದ್ದು ಈ ಅಟ್ಯಾಚ್ಮೆಂಟಿಂದ ಬರ್ತಕ್ಕಂಥದ್ದು ಸಂಘದಿಂದ ಬರ್ತಕ್ಕಂಥದ್ದು ಒಂದು ಜೆನ್ ಕತೆ ಬರುತ್ತೆ ಒಬ್ಬನೊಬ್ಬ ಮಹಾ ದಂಡನಾಯಕ ಇದ್ದ ಅಂತಹ ದಂಡನಾಯಕ ಒಮ್ಮೆ ಅವನಿಗೊಂದು ಎಲ್ಲೋ ಒಂದು ದೊಡ್ಡ ನಿಧಿ ಸಿಕ್ತು ಆ ನಿಧಿಯಲ್ಲಿ ಅವನಿಗೆ ಒಂದು ಪಿಂಗಾಣಿಯ ಅತ್ಯಂತ ಅಮೂಲ್ಯವಾದಂತಹ ಒಂದು ಕಪ್ಪಿತ್ತು ಕಪ್ಪು ಆ ಕಪ್ಪಿನ ಮೇಲೆ ಅವನಿಗೆ ಅತ್ಯಂತ ಮಮತೆ ಸರಿ ಅದನ್ನು ಎಷ್ಟು ಜಾಗರೂಕತೆಯಿಂದ ಅವನು ನೋಡ್ಕೊಳ್ತಾ ಇದ್ದ ಅದರಲ್ಲಿ ಟೀ ಕುಡಿಯುವಾಗಲೂ ಕೂಡ ಅದನ್ನು ಆತ ಸೇವಕರಿಗೆ ಬಿಡ್ತಾ ಇರಲಿಲ್ಲ ತಾನೇ ಆ ಕಪ್ಪನ್ನು ತೆಗೆದುಕೊಂಡು ಟೀವನ್ನು ಟೀಯನ್ನು ಅದರಲ್ಲಿ ಸುರಿದುಕೊಂಡು ಆತ ಕುಡಿತಾ ಇದ್ದ ಎಲ್ಲಿ ತನ್ನ ಸೇವಕರು ಅಜಾಗರೂಕತೆಯಿಂದ ಆ ಕಪ್ಪನ್ನು ಕೈ ತಪ್ಪಿಸಿ ಬಿಟ್ಟುಬಿಟ್ಟು ಹೊಡೆದಾಕ್ಬಿಡ್ತಾರು ಅಂತ ಒಮ್ಮೆ ಏನಾಗ್ಬಿಡ್ತು ಅಜಾಗರೂಕತೆಯಿಂದ ಅವನು ಯಾರೋ ಒಬ್ರು ಗೆಸ್ಟ್ ಬಂದಿದ್ದಾಗ ಆಯಿತು ಟೀ ಸರ್ವ್ ಮಾಡು ಅಂತ ಹೇಳ್ದ ಈ ಇವನ ಒಬ್ಬ ಸೇವಕ ಏನು ಮಾಡ್ದ ಆ ಅವನ ಕಪ್ಪನ್ನೇ ತೆಗೆದುಕೊಳ್ಳಿಕ್ಕೆ ಹೋ ಹೋದಾಗ ಅವನ ಕಪ್ಪು ಇವನ ಕೈಯಿಂದ ಜಾರಿ ಕೆಳಗಡೆ ಬಿದ್ದು ಒಡೆದೋಯ್ತು ಆ ಕೆಳಗಡೆ ಬೀಳುವಾಗ ಇವನಿಗೆ ನೋಡ್ತಾ ಇದ್ದ ಆದರೆ ಹೆಲ್ಪ್ಲೆಸ್ ಏನು ಮಾಡಲಿಕ್ಕಾಗಿಲ್ಲ ಯಾಕಂದ್ರೆ ಅಷ್ಟು ಕ್ಷಣಾರ್ಧದಲ್ಲಿ ನಡೆದಂತಹ ಘಟನೆಯನ್ನು ಕಪ್ಪು ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾ ಇರತಕ್ಕಂತಹ ಒಂದು ಸೀನನ್ನು ಆತ ನೋಡ್ದ ತಕ್ಷಣ ಅವನಿಗೆ ಹೇಗೆ ಅನಿಸ್ತು ಅಂತ ಹೇಳಿದ್ರೆ ಆತ ಜೋರಾಗಿ ಕಿಟಾರಾಗಿ ಕೆರ್ಸ್ಕೊಂಡು ಬಿಟ್ಟ ಬಹಿರಿಂದ ಆಗ ಆ ಎದುರುಗಡೆ ಇದ್ದಂತಹ ವ್ಯಕ್ತಿ ಆತ ಹೇಳದಂತೆ ಆತ ಅವನ ಸ್ನೇಹಿತನೇ ಏನಪ್ಪಾ ನೀನು ಎಂತೆಂತಹ ದೊಡ್ಡ ದೊಡ್ಡ ಯುದ್ಧಗಳನ್ನು ಗೆದ್ದಿದ್ಯಾ ನಮ್ಮ ಸೈನ್ಯದ ದಂಡನಾಯಕನಾಗಿ ನೀನು ಹೋಗಿ ಆ ಬಿಚ್ಚುಗತ್ತಿಯನ್ನು ಹಿಡಿದುಕೊಂಡು ಶತ್ರುಗಳ ಮಧ್ಯದಲ್ಲಿ ನೀನೇ ಮೊಟ್ಟ ಮೊದಲೆಯಾಗಿ ನಿನ್ನ ಸೇವಕರನ್ನು ಕಳಿಸ್ತಿಲ್ಲ ಅಂತಹ ಸಮಯದಲ್ಲೂ ಎಂತಹ ಧೈರ್ಯಶಾಲಿಯಾಗಿ ನುಗ್ಗಿದ್ಯಾ ನಿನ್ನ ಶತ್ರುಗಳ ಆಯುಧಕ್ಕೆ ಸಿಕ್ಕಾಕ್ಕೊಂಡು ಸಾಯ್ತೀನಿ ಅನ್ನುವಂಥ ಭಯ ಕೂಡ ನಿನಗೆ ಇರಲಿಲ್ಲ ಆದರೆ ಈ ಸಮಯದಲ್ಲಿ ಇಂತಹ ಒಂದು ಸನ್ನಿವೇಶದಲ್ಲಿ ಒಂದು ಸಾಮಾನ್ಯವಾದಂತಹ ಎಕ್ಕಿತ್ ಒಂದು ಕಪ್ಪು ಟೀ ಕುಡಿಯುವಂತಹ ಕಪ್ಪು ಮೇಲ್ಗಡೆಯಿಂದ ಕೈ ಜಾರಿ ಕೆಳಗಡೆ ಬಿತ್ತು ಅಂತ ನೀನು ಗಮನಿಸಿ ಅದಕ್ಕೆ ಗಿಟಾರ್ ಅಂತ ಕೆಚ್ಕೊಂಡ್ಬಿಟ್ಟಿಯಲ್ಲ ಇದು ನಿಜವಾಗಿಯೂ ಕೂಡ ನಿನಗೆ ಇಂತಹ ಭಯ ದೊಡ್ಡ ದೊಡ್ಡ ಸೈನ್ಯಗಳಿಗೆ ಹೆದರದೇ ಇರತಕ್ಕಂತಹ ನೀನು ಒಂದು ಕಪ್ಪಿಗೆ ಹೆದರ್ಕೊಂಡಿದ್ದೀಯಲ್ಲ ಅದು ಒಡೆದುಹೋಯ್ತು ಅಂತ ಇದು ಇದರ ಒಂದು ಮೂಲ ಕಾರಣ ಏನು ಗೊತ್ತೇನೋ ಅದು ಅಟ್ಯಾಚ್ಮೆಂಟ್ ಈ ಕಪ್ಪಿನ ಮೇಲೆ ನಿನಗೆ ಇದ್ದಂತಹ ಅತ್ಯಂತ ಪರಮ ವ್ಯಾಮೋಹ ಅದನ್ನು ಪ್ರತಿನಿತ್ಯ ಸಹ ನೋಡ್ತಾ ಇರತಕ್ಕಂಥದ್ದು ಅದನ್ನು ತುಂಬ ಕೇರ್ ಮಾಡ್ತಕ್ಕಂಥದ್ದು ತೊಡೆದು ತಾನೇ ಇರ್ತಕ್ಕಂಥದ್ದು ಅದು ಅವನಿಗೆ ಆ ಅಟ್ಯಾಚ್ಮೆಂಟ್ ಎಷ್ಟು ಡೆವಲಪ್ ಆಯಿತು ಅಂತ ಹೇಳಿದ್ರೆ ಇದು ನನ್ನನ್ನು ಬಿಟ್ಟು ಯಾವತ್ತೂ ಕೂಡ ಹೋಗಬಾರ್ದು ಅಂತ ಶರೀರ ಬಿಟ್ಟು ಹೋದರೂ ಪರವಾಗಿಲ್ಲ ಯುದ್ಧ ಮಾಡುವಾಗ ಆದರೆ ಈ ಕಪ್ಪು ಮಾತ್ರ ನನ್ನನ್ನು ಬಿಟ್ಟು ಹೋಗಬಾರ್ದು ಅನ್ನುವಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟು ಅವನಿಲ್ಲಿ ಬಂದುಬಿಟ್ಟು ಅದರಿಂದ ಅವನಿಗೆ ಅಷ್ಟು ಭಯ ಉಂಟಾಯಿತು ಆ ಕಪ್ಪು ಬಿದ್ದಾಗ ಈ ರಾಗದಿಂದ ಈ ಭಯಕ್ಕೆ ಅದು ತೆಗೆದುಕೊಂಡು ಹೋಗುತ್ತೆ ಯಾವಾಗಲೂ ಆ ಭಯ ಅಂತಕ್ಕಂಥದ್ದು ಒಂದು ರಾಗದ ಜೊತೆ ಜೊತೆಯಲ್ಲೇ ಅಂಟುಕೊಂಡು ಹೋಗುತ್ತೆ ಇರುತ್ತೆ ಅಂತ ಅಯ್ಯೋ ಈ ಒಂದು ವಸ್ತು ಹಿಂದೆ ಹೋದೆ ಹಿಂದೆ ಹೋದರೆ ಏನಾಗುತ್ತೆ ಅನ್ನುವಂತಹ ಒಂದು ಅವ್ಯಕ್ತವಾದಂತಹ ಭಯ ಆ ಮನಸ್ಸಲ್ಲಿ ಇದ್ದೇ ಇರ್ತದೆ ಅದಕ್ಕೋಸ್ಕರ ಆತ ಎಲ್ಲ ಶತ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಹೇಗೆ ಮಾಡಿ ಈ ವಸ್ತುವನ್ನು ನಾನು ಉಳಿಸಿಕೊಳ್ಳಲಿ ಅನ್ನುವಂತಹ ಒಂದು ಆಲೋಚನೆ ನಡೀತಾ ಇರುತ್ತೆ ಸೊ ರಾಗದಿಂದ ಭಯ ಈ ನಮ್ಮ ಸಾವಿನ ಭಯ ಕೂಡ ಆ ಒಂದು ಭಯಕ್ಕೆ ಸೇರಿದ್ದು ಶರೀರದ ಅಭಿಮಾನಿಯಾದಂತಹ ಈ ದೇಹಿ ನಾವು ಈ ಶರೀರ ನಮ್ಮನ್ನು ಎಲ್ಲಿ ಬಿಟ್ಟು ಹೋಗ್ತದೆಯೋ ಅನ್ನುವಂತಹ ಭಯ ಅವ್ಯಕ್ತವಾದಂತಹ ಒಂದು ಭಯ ನಮ್ಮಲ್ಲಿ ಯಾವಾಗಲೂ ಕೂತ್ಕೊಂಡಿರ್ತದೆ ಯಾವಾಗ ಹೋಗ್ತದೆಯೋ ಯಾವಾಗ ಹೋಗ್ತದೆಯೋ ಏನಾಗ್ತದೆಯೋ ಯಾವುದಾದ್ರೂ ಆ ಶರೀರವನ್ನು ನಮ್ಮಿಂದ ಬೇರ್ಪಡಿಸುವಂತಹ ಯಾವುದೋ ಒಂದು ಕಾಯಿಲೆಯ ಅಂಶ ಶರೀರದಲ್ಲಿ ಗೋಚರವಾದ ತಕ್ಷಣ ನಮಗೆ ಅಲ್ಲಿ ಶುರುವಾಗುತ್ತದೆ ನಮ್ಮ ಶರೀರವನ್ನು ನಮ್ಮಿಂದ ಅಪಹರಿಸುವಂತಹ ಯಾವುದು ಒಂದು ಕಾಯಿಲೆಯ ಅಂಶ ನಮ್ಮ ಶರೀರದಲ್ಲಿ ಕಾಣಿಸಿದೆ ಅಂದಾಗ ಯಾವ ಒಂದು ಭಯ ತಾಂಡವಾಗುತ್ತೋ ಆ ಒಂದು ಭಯಕ್ಕೂ ಕೂಡ ಈ ಶರೀರದ ಮೇಲೆ ಇರತಕ್ಕಂತಹ ಆ ಮಮತೆಯೇ ಕಾರಣ ಅಟ್ಯಾಚ್ಮೆಂಟೇ ಕಾರಣ ಅಂದರೆ ರಾಗದಿಂದ ಭಯ ಹಾಗೆಯೇ ಇನ್ನೊಂದು ರೀತಿಯ ಭಯ ಅದಕ್ಕೂ ಕೂಡ ನಮ್ಮ ಅಟ್ಯಾಚ್ಮೆಂಟೇ ಕಾರಣ ಯಾವುದದು ಅಂದರೆ ನನಗೆ ಯಾರೂ ಕೂಡ ನನ್ನ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬಾರ್ದು ಸಭ್ಯ ಸಮಾಜದಲ್ಲಿ ನಾನು ಎಲ್ಲಿ ಎಲ್ಲರಿಂದಲೂ ಕೂಡ ಹೊಗಳಿಸಿಕೊಳ್ಬೇಕು ಕೊನೆಯ ಪಕ್ಷ ಯಾರು ಹೊಗಳದೇ ಇದ್ರೂ ಕೂಡ ನನ್ನನ್ನು ತೆಗಬಾರ್ದು ತೆಗಿಬಿಟ್ರೆ ನಾನು ಹೀಗನ್ಬಿಟ್ರೆ ಹೀಗೆ ಮಾಡಿಬಿಟ್ರೆ ನಾನು ನನ್ನ ಮಗನನ್ನು ನನ್ನ ಅದು ಎಲ್ಲಿವರೆಗೆ ಹೋಗುತ್ತೆ ಅಂದರೆ ತನ್ನ ಬಗ್ಗೆ ಬಿಟ್ಟುಬಿಡಿ ತನ್ನ ಮಕ್ಕಳು ತನ್ನ ಮಕ್ಕಳನ್ನು ನಾನು ಈ ಶಾಲೆಗೆ ಸೇರಿಸಿದೆ ಒಂದು ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ಶಾಲೆ ಅಲ್ಲ ಅದು ಒಂದು ಗೌರ್ಮೆಂಟ್ ಸ್ಕೂಲ್ ಅದಕ್ಕೆ ನನ್ನ ಮಗ ಸೇರಿಬಿಟ್ರೆ ನನ್ನ ಈ ಸಂಬಂಧಿಗಳು ಏನಂತ ತಿಳ್ಕೊಳ್ತಾರೋ ಏನಂತ ಆಡ್ಕೊಳ್ತಾರೋ ಛ ಎಂಥ ಮಕ್ಕಳಪ್ಪ ಇವರು ಗೌರ್ಮೆಂಟ್ ಶಾಲೆಗೆ ಸೇರಿದ್ದಾರೆ ಅಂತಹ ಪ್ರತಿ ಶಾಲೆಯಲ್ಲಿ ಅವರಿಗೆ ಸೀಟೇ ಸಿಕ್ಕಲಿಲ್ವಂತೆ ಹೀಗೆ ಮಾತಾಡ್ಕೊಂಡು ಬಿಟ್ರೆ ಇದೊಂದು ರೀತಿಯ ಭಯ ಈ ಭಯಕ್ಕೆ ಆ ಅಟ್ಯಾಚ್ಮೆಂಟೇ ಕಾರಣ ಯಾವ ರೀತಿಯ ಅಟ್ಯಾಚ್ಮೆಂಟು ಅಂದರೆ ಕೀರ್ತಿಯ ಶರೀರಕ್ಕೆ ಅಟ್ಯಾಚ್ಮೆಂಟು ಅದು ನಮ್ಗೆ ಗೊತ್ತಾಗಲ್ಲ ಕಣ್ಣಿಗೆ ಕಾಣಿಸಲ್ಲ ಈ ಕೀರ್ತಿಯ ಶರೀರ ಎಲ್ಲಿದೆ ತೋರಿಸಿ ಅಂದರೆ ನಮಗೆ ತೋರ್ಸೋಕ್ಕಾಗಲ್ಲ ಹಾಗಿದ್ರೆ ಅದಿಲ್ವಾ ಅಂದರೆ ಅದು ಇದೆ ಕೆಲಸ ಮಾಡ್ತಾ ಇದೆ ಅದು ಅದು ಕೆಲಸ ಮಾಡ್ತಾ ಇದೆ ಆ ಕೆಲಸ ಮಾಡ್ತಾ ಇರೋದಂದ್ರೆ ಆ ಭಯದಿಂದ ನಾವು ಆ ಭಯಕ್ಕೆ ಹೆದ್ರಿಕೊಂಡು ಆ ಭಯದಿಂದ ನಾವು ಬೇರೆ ರೀತಿಯಲ್ಲಿ ವರ್ತಿಸ್ತಾ ಆ ಫ್ರೀಡಮ್ ಅನ್ನೋದು ನನಗೆ ಸಿಗ್ತಾ ಇಲ್ಲ ಸಮಾಜದಲ್ಲಿ ನಮಗೆ ಯಾವ ಒಂದು ಸ್ವಾತಂತ್ರ್ಯ ಬೇಕೋ ಆ ಸ್ವಾತಂತ್ರ್ಯದಿಂದ ವರ್ತಿಸ್ಲಿಕ್ಕೆ ನಮ್ಗಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಆ ರಾಗ ಅಂತಕ್ಕಂಥದ್ದೇ ಕಾರಣ ಈ ರಾಗ ಹೇಗೆ ನಮ್ಮ ಬುದ್ಧಿಯನ್ನ ವಿಚಲಿತವನ್ನವಾಗಿ ಮಾಡಿ ನಮ್ಮ ಉಪದೇಶಗಳನ್ನೆಲ್ಲ ನಾವು ಕೇಳಿದಂತಹ ಯಾವ ಯಾವ ಉಪದೇಶ ಇದೆಯೋ ಯಾವ ಯಾವ ತತ್ವ ಇದೆಯೋ ಎಲ್ಲವನ್ನು ಗಾಳಿಗೆ ಹಾರಿಸ್ಬಿಡ್ತದೆಯೋ ಭಯ ಅನ್ನೋದು ಕೂಡ ಹಾಗೆ ಆ ತತ್ವವನ್ನು ಗಾಳಿಯಲ್ಲಿ ಹಾರಿಸಿ ಭಯಕ್ಕೆ ಒಳಗಾದಂತಹ ಮನುಷ್ಯ ಯಾವ ಉಪದೇಶವನ್ನು ಕೇಳೋದಿಲ್ಲ ಮೊದಲು ಆ ಭಯದಿಂದ ಪಾರಾಗುವುದು ಹೇಗೆ ಅಂತ ನೋಡ್ತಾನೆ ತನ್ನ ಕೀರ್ತಿ ಶರೀರವನ್ನು ಕಾಪಾಡ್ಕೊಡ್ಬೇಕು ನೀವೇನು ಬೇಕಾದರೂ ಹೇಳ್ರಿ ವೇದಾಂತ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನನ್ನ ಮಗನ ಆ ಶಾಲೆ ಆ ದೊಡ್ಡ ಪ್ರತಿಷ್ಠಿತ ಅನಿಸ್ಕೊಳ್ಳೋ ಅಂತಹ ಶಾಲೆಯಲ್ಲಿ ಬೇರೆ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆದರೂ ಪರವಾಗಿಲ್ಲ ನನ್ನ ಮಗನ್ನ ಅದೇ ಶಾಲೆಗೆ ಸೇರಿಸಬೇಕು ನೋಡಿ ಅದೇ ಶಾಲೆಗೆ ಸೇರಿಸಬೇಕು ಯಾಕೆ ಮಗನ ಉದ್ಧಾರಕ್ಕಾಗಲ್ಲ ನನ್ನ ಅವ್ಯಕ್ತವಾದಂತಹ ಭಯದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಇದು ಸೈಕಾಲಜಿ ನನ್ನ ಅವ್ಯಕ್ತವಾದಂತಹ ಸಮಾಜದಲ್ಲಿ ಇನ್ನೊಬ್ಬರು ಆಡಿಕೊಳ್ಳಬಹುದು ಅನ್ನುವಂತಹ ಯಾವ ಒಂದು ಭಯ ಇದೆಯೋ ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಾನು ಮಾಡುವಂತಹ ಇದೊಂದು ನಾನು ತೆಗೆದುಕೊಳ್ಳುವಂತಹ ನಿರ್ಧಾರ ಆದ್ದರಿಂದ ಆ ನಿರ್ಧಾರ ಅಂತಕ್ಕಂಥದ್ದು ಸ್ವಾತಂತ್ರ್ಯ ನಿರ್ಧಾರ ಅಲ್ಲ ಬೇರೆ ಯಾವುದೋ ಮೇಲೆ ನಿಂತಿದೆ ಅಂತ ಬೇರೆ ಯಾವುದರಿಂದ ಅದು ಪ್ರೇರಿತವಾಗ್ತಾ ಇದೆ ಹೀಗೆ ಈ ಭಯ ಅಂತಕ್ಕಂಥದ್ದು ನಮ್ಮ ಆ ಬುದ್ಧಿಯನ್ನ ವಿಚಿತ್ರವನ್ನಾಗಿ ಮಾಡುತ್ತೆ ಆ ಆತ್ಮತತ್ವವನ್ನು ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ ಪುನಃ ಕ್ರೋಧ ಯಾವಾಗ ನಾವು ಈ ಕ್ರೋಧ ಮತ್ತು ಕಾಮ ಎರಡೂ ಕೂಡ ಒಂದೇ ಅದು ಮುಂದೆ ಬರುತ್ತೆ ಇಲ್ಲೇ ಬರುತ್ತೆ ಯಾವ ರೀತಿಯಲ್ಲಿ ಕ್ರೋಧ ಮತ್ತು ಕಾಮ ಒಂದೇ ಅಂತ ಈ ಕ್ರೋಧ ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ವಸ್ತು ಸಿಕ್ಕಿಲ್ಲ ಈಗ ಉದಾಹರಣೆಗೆ ಅದೇ ಉದಾಹರಣೆ ತೆಗೆದುಕೊಳ್ಳೋಣ ನನ್ನ ಮಗನಿಗೆ ಆ ಶಾಲೆಗೆ ಸೇರಿಸಬೇಕು ಅವರು ಹೇಳಿಬಿಟ್ಟಿದ್ದಾರೆ 97 ಸೆವೆನ್ ಪರ್ಸೆಂಟ್ಗೆ ಸ್ಟಾಪ್ ಆಗಿಬಿಟ್ಟಿದೆ ಅಂತ ನನ್ನ ಮಗನಿಗೆ 96.5 ಸಿಕ್ಸ್ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ಭಯಂಕರ ಕೋಪ ಬರೋದು ಏನಿದು ಈ ರೀತಿಯಲ್ಲಿ ಫೈವ್ 96.5 ಸಿಕ್ಸ್ ಪಾಯಿಂಟ್ ಫೈವ್ಗೆ ನಿಲ್ಸಿಬಿಟ್ಟಿದ್ದಾರಲ್ಲ ಸೆವೆನಿಗೆ ನಿಲ್ಸಿಬಿಟ್ಟಿದ್ದ ನೈಂಟಿ ಸೆವೆನ್ಗೆ ನೆಲೆಸಿಬಿಟ್ಟಿದ್ದಾರಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲವೇನು ಅವರಿಗೆ ಸರಿ ಕೋಪ ಬರುತ್ತೆ ಅಥವಾ ಬೇರೆ ಯಾರೋ ಅಡೆತಡೆ ಹೊದ್ತಾರೆ ನಾನು ಯಾವ ಒಂದು ಜಮೀನನ್ನು ತೆಗೆದುಕೊಳ್ಬೇಕು ಅಂತಿದ್ನೋ ಆ ಜಮೀನಿಗೆ ಇನ್ನೊಂದು ಹತ್ತು ಎಕ್ಸ್ಟ್ರಾ ಕೊಟ್ಬಿಟ್ಟು ಇನ್ನೊಬ್ಬರು ತೆಗೆದುಕೊಳ್ತಾರೆ ಅಂತ ಇಟ್ಕೊಂಬರೋಣ ಎಷ್ಟು ಕೋಪ ಬರುತ್ತೆ ಈ ಭೂಮಾಫಿಯಾದಲ್ಲಿ ನಡೀತಕ್ಕಂಥದ್ದು ಅದೇ ಆ ಕ್ರೋಧ ಎಲ್ಲಿಯ ಮಟ್ಟಿಗೆ ಹೋಗುತ್ತೆ ಅಂದರೆ ಒಂದೊಂದು ಕುಲ ಕುಲವನ್ನೇ ಅವರು ನಾಶ ಮಾಡಿಬಿಡ್ತಾರೆ ಅಲ್ಲಿ ತನಕ ಹೋಗುತ್ತೆ ಒಂದೊಂದು ಕುಲವನ್ನೇ ನಾಶ ಮಾಡಿಬಿಡ್ತಾರೆ ಅಲ್ಲಿ ತನಕ ಅದು ಕ್ರೋಧ ನನಗೆ ಯಾವ ವಸ್ತು ಬೇಕಿತ್ತೋ ಅತ್ಯಂತವಾಗಿ ಬೇಕಿತ್ತೋ ಕಾಮಿಸಿದ್ದನೋ ಆ ವಸ್ತು ನನಗೆ ಸಿಗದೆ ಹೋದಾಗ ಆಗ ಅದರ ಮೇಲೆ ತುಂಬ ಕೋಪ ಬರುತ್ತೆ ಆ ಒಂದು ಸಿಗದೆ ಹೋಗುವಂತೆ ಮಾಡಿರುವಂತಹ ವ್ಯಕ್ತಿ ಅಥವಾ ಸನ್ನಿವೇಶ ಯಾವುದಿದೆಯೋ ಅದರ ಮೇಲೆ ಕೋಪ ಉಂಟಾಗುತ್ತೆ ಒಂದು ವೃತ್ತಿ ಹುಟ್ಟುತ್ತೆ ಅದೇ ಕ್ರೋಧ ಕ್ರೋಧ ಹೊಟ್ಟಿತ್ತು ಅಂದರೆ ಅಲ್ಲಿಯ ತನಕ ನಾವು ಬಿಟ್ಟುಬಿಟ್ರಿ ಅಂತ ಹೇಳಿದ್ರೆ ಔಟ್ ಆಫ್ ಕಂಟ್ರೋಲ್ ಅಂತ ಆಯ್ತಲ್ಲ ಔಟ್ ಆಫ್ ಕಂಟ್ರೋಲ್ ಆಗ ಯಾವ ಉಪದೇಶವೂ ನಡೆಯೋದಿಲ್ಲ ಇದೇ ಅರ್ಜುನ ಈಗ ಯುದ್ಧವನ್ನು ಯಾವ ರೀತಿಯನ್ನು ಮಾಡಬೇಕು ಅಂದರೆ ಕ್ರೋಧವನ್ನ ಬಿಟ್ಟು ಮಾಡಬೇಕು ಕೋಪಿಸಿಕೊಂಡು ಮಾಡಿದರೆ ಯೋಗದಿಂದ ಆತ ತನ್ನ ಕೆಲಸವನ್ನ ಮಾಡುವುದಿಲ್ಲ ಯೋಗ ಬುದ್ಧಿಯಿಂದ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಬುದ್ಧಿಯಿಂದ ಕೇವಲ ಸ್ವಧರ್ಮ ಅನ್ನುವಂತಹ ಬುದ್ಧಿಯಿಂದ ಯುದ್ಧ ಮಾಡಲಿಕ್ಕೆ ಆಗುದಿಲ್ಲ ಅವನು ಅವನ್ ಅವರು ನನ್ ಕೊಚ್ಚಾಕ್ಬೇಕು ಬರೀ ಕೊಚ್ಚ ಇರ್ತಾರೆ ಧರ್ಮ ಸಂಪಾದನೆ ಮಾಡುವ ಉದ್ದೇಶ ಇರುವುದಿಲ್ಲ ಆ ಮನಸ್ಸಿನಿಂದ ಆ ಗುರಿ ಅಂತಕ್ಕಂಥದ್ದು ಹೊರಟೋಗ್ಬಿಡುತ್ತೆ ಯಾವಾಗ ಮನಸ್ಸಿನಿಂದ ಆ ಗುರಿ ಅಂತಕ್ಕಂಥದ್ದು ಹೊರಟೋಗುತ್ತೋ ಅದಕ್ಕೆ ಪ್ರಮಾದ ಅಂತ ಹೇಳ್ತಾರೆ ಪ್ರಮಾದ ಮಾಡಿದರೆ ಆತ ಎಂದೂ ಕೂಡ ಗುರಿ ಅನ್ನು ಹೀಗಾಗಿ ಕ್ರೋಧ ಅಂತಕ್ಕಂಥದ್ದು ಮಹಾಶತ್ರು ಅಂದ್ ಮುಂದೆ ಹೇಳ್ತಾರೆ ಮಹಾಶತ್ರು ಆ ಕ್ರೋಧ ಈ ಮೂರೂ ರಾಗ ಭಯ ಕ್ರೋಧ ಇದು ಸ್ಥಿತ ದೀಹಿ ಸ್ಥಿತ ಪ್ರಜ್ಞ ಅಥವಾ ಮುನಿ ಮನನ ಯಾವಾಗ್ಲೂ ಮನನ ಮಾಡ್ತಿರೋನಿಗೆ ಈ ಮೂರು ಇರೋದೇ ಇಲ್ಲ ಯಾಕೆ ಅವನು ಮನನ ಮಾಡ್ತಿರೋದ್ರಿಂದಲೇ ಈ ಮೂರು ಇರುವುದಿಲ್ಲ ಈ ಮೂರು ಇಲ್ಲದೆ ಇರಬೇಕಾದ್ರೆ ಏನು ಮಾಡಬೇಕು ಅಂದರೆ ಮನನ ಮಾಡ್ತಾ ಇರ್ಬೇಕು ಯಾವಾಗಲೂ ಏನದು ಅಂತ ಹೇಳಿದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಪ್ರತಿಯೊಂದು ವ್ಯಕ್ತಿಯ ಒಂದು ವಿಷಯದಲ್ಲಿಯೋ ಪ್ರತಿಯೊಂದು ವಿಷಯ ವಸ್ತುವಿನಲ್ಲಿಯೋ ಇದರ ಲಿಮಿಟ್ ಏನು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹೋಗ್ಬೇಕು ಇದು ಯಾವಾಗ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರೆ ನನ್ನ ಮನಸ್ಸಿನ ಶಾಂತಿಯನ್ನ ಕದಡುವುದಿಲ್ಲ ಈ ವ್ಯಕ್ತಿಯನ್ನ ಈ ವಸ್ತುವನ್ನ ಈ ಸನ್ನಿವೇಶವನ್ನ ಯಾವ ರೀತಿಯಲ್ಲಿ ಕೈಗೆ ತೆಗೆದುಕೊಂಡ್ರೆ ಇದು ನನ್ನ ಉದ್ಧಾರಕ್ಕೆ ಅವರು ಸಹಾಯಕರಾಗ್ತಾರೆ ಅನ್ನುವುದನ್ನೇ ಚಿಂತಿಸ್ತಾ ಚಿಂತಿಸ್ತಾ ಆ ರೀತಿಯಲ್ಲೇ ವರ್ತಿಸ್ತಾ ಇದೆ ಅದು ಮನನ ಇಂತಹ ಮನನ ಮಾಡುವುದರಿಂದ ನಾವು ಎಚ್ಚರ ತಪ್ಪುವುದಿಲ್ಲ ಈ ರಾಗ ಈ ಭಯ ಈ ಕ್ರೋಧ ಈ ಮೂರೂ ನೀವು ಅನಲೈಸ್ ಮಾಡ್ತಾ ಹೋದ್ರೆ ಮನಸ್ಸಲ್ಲಿ ವಿಮರ್ಶೆ ಮಾಡ್ತಾ ಹೋದ್ರೆ ಎಚ್ಚರ ಗೇಡಿತನ ಯಾವುದಿದೆಯೋ ಅಂತಹ ಒಂದು ಸ್ಥಿತಿಯಲ್ಲಿಯೇ ಈ ಮೂರು ಉತ್ಪತ್ತಿ ನೀವು ನೋಡಿ ನಿಮಗ್ ಗೊತ್ತಿರೋದಿಲ್ಲ ಈ ಮೂರು ಹೇಗೆ ಬಂದ್ರು ಅಂತ ಆಮೇಲೆ ಇದೆಲ್ಲ ಆಗಿ ಆಕ್ಟರ್ ಮಾತ್ ಅಂತ ಹೇಳ್ತೀವಲ್ಲ ಇದೆಲ್ಲ ಆದ್ಮೇಲೆ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಹೌದು ಇದೆಲ್ಲ ಹೇಗಾಯಿತು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಆಮೇಲೆ ಇದು ಆಮೇಲೆ ಅನಲೈಸ್ ಮಾಡಿ ಯಾವ ಉಪಯೋಗವೂ ಇಲ್ಲ ಯಾಕಂದ್ರೆ ಇದೆಲ್ಲ ಆಗುವಂಥದ್ದು ಕ್ಷಣಾರ್ಧದಲ್ಲಿ ಆಗೋಗುತ್ತೆ ಕ್ಷಣಾರ್ಧದಲ್ಲಿ ಆಗೋಗುತ್ತೆ ನಮ್ಮ ಮನಸ್ಸಲ್ಲಿ ಇದಕ್ಕೆ ಟೈಮ್ ಡ್ಯೂರೇಷನ್ನೇ ಇಲ್ಲ ಇದು ಏನೋ ಒಂದು ಗಂಟೆ ರಾಗ ಆಮೇಲೆ ಒಂದು ಗಂಟೆ ಕ್ರೋಧ ಒಂದು ಗಂಟೆ ಕಾಮ ಆ ರೀತಿಯಲ್ಲಿ ಇಲ್ಲ ಹಾಗಾಗಿದ್ದಿದ್ರೆ ಎಲ್ಲರೂ ಸುಲಭವಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಆದರೆ ಯಾವಾಗ ಉತ್ಪತ್ತಿ ಆಗತ್ತೆ ಅಂತ ಗೊತ್ತಾಗೋದಿಲ್ಲ ಕತ್ತಲೆಯಲ್ಲಿ ಕಳ್ಳರ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡುತ್ತೆ ನಾವು ಯಾವಾಗ ಈ ಕಳ್ಳರದು ಹಾಗೇ ಲೈಟ್ ಹಾಕಿದರೆ ಬರಲ್ಲ ಲೈಟ್ ಆಫ್ ಮಾಡಿದ್ರೇ ಬರೋದು ಅವರಿಗೆ ಕತ್ತಲು ಕರೆಂಟ್ ಹೋದಾಗ ನಮ್ಮ ಕರ್ನಾಟಕ ಗೋರ್ಮೆಂಟು ಅವರಿಗೆಲ್ಲ ತುಂಬ ಸಹಾಯ ಮಾಡ್ತಾ ಇದ್ದೇವೆ ಯಾವಾಗ ಪವರ್ ಶಟ್ ಡೌನ್ ಆಗುತ್ತೋ ಆವಾಗಲೇ ಬರುವ ಹಾಗೆ ನಮ್ಮಲ್ಲೂ ಕೂಡ ಈ ಎಚ್ಚರಿಕೆ ಅನ್ನುವುದು ಶಡ್ಡೌನ್ ಆದಾಗ ಆಗ ಇವೆಲ್ಲ ಉತ್ಪತ್ತಿ ಆಗುತ್ತೆ ರಾಗ ಭಯ ಕ್ರೋಧ ಕಾಮ ಅಂತಕ್ಕಂಥದ್ದು ಬಂದ್ಬಿಡ್ತಾರೆ ನೀವು ಯಾವಾಗ ಟಾಸ್ಕ್ ಬಿಟ್ಬಿಡ್ತೀರೋ ಆಗ ಅವರಿಗೆ ಕದಿಯೋದಕ್ಕೆ ಮುಜುಗರ ನೀವು ನೋಡ್ತಾ ಇದ್ದಾಗ ಅವ್ರು ಯಾವತ್ತೂ ಕದಿಯೋದಿಲ್ಲ ಅವರಿಗೆ ನೋಡದಿದ್ದ ಹಾಗೆ ಕದಿಬೇಕು ಇಲ್ಲದೆ ಹೋದ್ರೆ ಅವ್ರು ಕಳರು ಅಂತ ಯಾರು ಹೇಳ್ತಾರೆ ಆದ್ರಿಂದ ನಾವು ಎಚ್ಚರಿಕೆಯನ್ನು ವಹಿಸ್ಬೇಕು ಯಾವಾಗಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ಬೇಕು ಮನನ ಮಾಡ್ತಾ ಇರಬೇಕು ಈ ಮನನ ಮಾಡುವುದರಿಂದ ನಾವು ಮುನಿ ಮುನಿ ಅಂದರೆ ಕೇವಲ ನೀವು ಸುಮ್ಮನೆ ಮೌನ ಮಾಡಿಕೊಂಡು ಬಾಗಿಲು ಹಾಕ್ಕೊಂಡು ಕೋಣೆಯಲ್ಲಿ ಇದ್ರೆ ಅದು ಮುನಿ ಅಥವಾ ಸನ್ಯಾಸ ತಗೊಂಡ್ರೆ ಮುನಿ ಆಗ್ತೀವಂತ ಯಾವ ಗ್ಯಾರಂಟಿಯೂ ಇಲ್ಲ ಈ ಮನನ ಯಾವ ರೀತಿಯಲ್ಲಿ ಹೇಗೆ ನಮ್ಮ ಮನಸ್ಸನ್ನು ನಾವು ಡಿಸಿಪ್ಲಿನ್ ಮಾಡಬೇಕು ಯಾವ ರೀತಿಯಲ್ಲಿ ನಮ್ಮ ಬುದ್ಧಿಯನ್ನ ನಾವು ಯಾವಾಗಲೂ ಎಚ್ಚರವಾಗಿ ಕಾಯ್ದುಕೊಂಡು ಇರಬೇಕು ಈ ರೀತಿಯಾಗಿ ಆಲೋಚನೆಯನ್ನ ಮಾಡ್ತಾ ಇತ್ತು ಅಂದರೆ ನಿಮಗೇನೆ ಬೇರೆಯವರು ಹೇಳಿಕೊಡದೆ ನಿಮಗೆ ಆಯಾ ಸನ್ನಿವೇಶಕ್ಕೆ ಉಪಯೋಗವಾಗುವಂತಹ ಐಡಿಯಾಸು ನಿಮಗೆ ಬಂದ್ಬಿಡುತ್ತೆ ಯಾವ ಗುರು ಹೇಳ್ಕೊಡ್ಬೇಕಾಗಿದೆ ಅಥವಾ ಪರರು ಉಪದೇಶ ಮಾಡಬೇಕಾಗಿದೆ ಪರರ ಉಪದೇಶ ಎಲ್ಲ ನಿಮ್ಗೆ ಯಾವ್ದು ಆಗುತ್ತೆ ಅಂತ ಯಾವ ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ನಿಮಗೆ ಆ ಒಂದು ಕ್ಷಣಕ್ಕೆ ಅಗತ್ಯವಾದಂತಹ ಸನ್ನಿವೇಶ ನಿಮಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ಯಾವ ರೀತಿಯಲ್ಲಿ ನೀವು ಹ್ಯಾಂಡ್ಲ್ ಮಾಡಬೇಕು ಅದು ಕೂಡ ನಿಮಗೆ ಮಾತ್ರ ಗೊತ್ತಿರುತ್ತೆ ಆದ್ರೆ ಕೇವಲ ಎಚ್ಚರ ವಹಿಸಿದ್ರೆ ಸಾಕು ಆ ಸಮಯದಲ್ಲಿ ಎಚ್ಚರ ವಹಿಸಿದಾಗ ಇದಕ್ಕೆ ಹೇಗೆ ನಾನು ಇದನ್ನ ಟ್ಯಾಕಲ್ ಮಾಡಿರಿ ಅಂತ ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಗೊತ್ತಾದಾಗ ನೀವು ಜಾಗರೂಕತೆಯಿಂದ ಅದನ್ನ ಅದು ಕೊನೆಯ ಹಂತಕ್ಕೆ ಹೋಗದವರೆಗೆ ನೀವು ನೋಡಿಕೊಳ್ಳಬೇಕು ಆದ್ದರಿಂದ ಮುನಿಯಾಗಬೇಕು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂತಹ ಮುನಿಗೆ ಸ್ಥಿತಪ್ರಜ್ಞನಿಗೆ ರಾಗ ಭಯ ಕ್ರೋಧ ಇರುವುದಿಲ್ಲ ಅಂತ ಒಂದಾದ್ರೆ ಈ ರಾಗ ಭಯ ಕ್ರೋಧ ಇದ್ದರೆ ಸ್ಥಿತಪ್ರಜ್ಞ ಲಕ್ಷಣ ಬರುವುದಿಲ್ಲ ಅವನಿಗೆ ಸ್ಥಿತಪ್ರಜ್ಞನೆ ಬರುವುದಿಲ್ಲ ಉಪದೇಶಗಳು ತಲೆಯಲ್ಲಿ ಉಳಿಯುವುದಿಲ್ಲ ನಂತರ ಇದಾದ ನಂತರ ಇಷ್ಟು ಹೇಳಿದ ಮೇಲೆ ಈಗ ಈ ಭಗವಂತನಿಗೆ ಗುರುವಿಗೆ ಈ ಇಂದ್ರಿಯ ನಿಗ್ರಹದ ಬಗ್ಗೆ ಅದು ಎಷ್ಟು ಒಂದು ಮಮತೆ ಒಂದು ಇದು ಅಂತ ಹೇಳಿದ್ರೆ ಜೀವಿಗಳಿಗೆ ಉಪದೇಶ ಮಾಡಬೇಕು ಅಂತ ಎಷ್ಟು ಅದು ಪ್ರಾಮುಖ್ಯತೆ ಆದರೆ ಎಷ್ಟು ಅಂತ ಹೇಳಿದ್ರೆ ಅದರ ಬಗ್ಗೆನೇ ಈಗ ಶುರು ಮಾಡಿಬಿಟ್ಟ ಇದ್ದಕ್ಕಿದ್ದ ಹಾಗೆ ಎಸ್ ಸರ್ವತ್ರ ಅನಭಿಸ್ನೆಹ ತತ್ತ ಪ್ರಾಪ್ಯ ಶುಭಾಶುಭಂ ಂದ ನೇಷ್ಟಿ ತಂಹರತೆ ಅಯಂ ಕೂರ್ಮ ಅಂಗಾ ಇವ ಸರ್ವಶ ಇಂದ್ರಿಯಂದ್ರಿಯರ್ಥೇಭ್ಯ ತಜ್ಞಾ ಪ್ರತಿಷ್ಠಿತ ಏನು ಹೇಳ್ತಾ ಇದ್ದಾನೆ ಇದರಲ್ಲಿ ಅಂತ ಹೇಳಿದ್ರೆ ಇನ್ನೊಂದು ಸ್ಥಿತ ಪ್ರಜ್ಞನಿಗೆ ಇರ್ತಕ್ಕಂತಹ ಇನ್ನೊಂದು ಗುಣ ಏನಂದ್ರೆ ಇದು ತುಂಬ ಚೆನ್ನಾಗಿದೆ ಎಲ್ಲ ವಿಷಯದಲ್ಲಿಯೂ ಎಲ್ಲರಲ್ಲಿಯೂ ಎಲ್ಲ ಕಡೆಯಲ್ಲಿಯೋ ಅನಭಿಸ್ನೇಹ ಎಲ್ಲೂ ಕೂಡ ಆತ ಇದು ನನ್ನದು ಅಂತ ಅಂಟಿಕೊಳ್ಳುವುದಿಲ್ಲ ಇದು ನನ್ನದು ಅಂತ ಅಂಟಿಕೊಳ್ಳುವುದಿಲ್ಲ ಎಲ್ಲರ ಜೊತೆಗೆ ವ್ಯವಹಾರ ಮಾಡ್ತಾನೆ ಅವನಿಗೆ ಎಲ್ಲರ ಜೊತೆ ಸ್ನೇಹ ಇರುತ್ತೆ ಎಲ್ಲರ ಜೊತೆಗೂ ವರ್ತಿಸ್ತಾನೆ ಎಲ್ಲರನ್ನು ಹಾಯ್ ಅಂತಾನೆ ಎಲ್ಲರನ್ನು ಬಾಯ್ ಅಂತಾನೆ ಆದರೆ ಯಾರು ಒಬ್ರಲ್ಲಿ ಅಂಟ್ಕೊಳ್ಳೋದಿಲ್ಲ ಇದು ನನಗೆ ಮಾತ್ರ ಸೇರಿದ್ರು ಇವರು ನನಗೆ ಮಾತ್ರ ಸೇರಿದವರು ಅನ್ನುವಂತಹ ಆ ರೀತಿಯಾದಂತಹ ಸ್ನೇಹ ಇರೋದಿಲ್ಲ ನೋಡಿ ಇದಕ್ಕೆ ಡಿಫರೆನ್ಸ್ ನೋಡಿ ಈ ಎರಡು ರೀತಿಯ ಸ್ನೇಹಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಇದೆ ಸರ್ವತ್ರ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಸ್ನೇಹ ಇದ್ರೆ ನಿಮ್ಮ ಸ್ನೇಹವನ್ನು ಕೇವಲ ಇದಕ್ಕೆ ಮಾತ್ರ ಸೀಮಿತ ಮಾಡಬೇಡಿ ಇದಕ್ಕೆ ಮಾತ್ರ ಮಾಡಬೇಡಿ ಇದಕ್ಕೆ ಮಾತ್ರ ಮಾಡಬೇಡಿ ಎಲ್ಲದಕ್ಕೂ ಮಾಡಿ ಅಂತ ಹಾಗೇನಾಗತ್ತೆ ಆ ಸ್ನೇಹದ ಹಿಂದೆ ಇರತಕ್ಕಂಥ ಅಹಂಕಾರ ವಿಸ್ತಾರವಾಗುತ್ತೆ ಸ್ನೇಹ ಅಂದರೆ ಜಿಡ್ಡು ಅಂತ ಅರ್ಥ ಇನ್ನೊಂದು ಭಾಷೆಯದು ಸ್ನಿಗ್ಧ ಅಂತ ಕರಿತೇವೆ ನಾವು ಜಿಡ್ಡು ಇಬ್ಬರು ವ್ಯಕ್ತಿಯಲ್ಲಿ ಸ್ನೇಹ ಇದೆ ಅಂದ್ರೆ ಜಿಡ್ಡು ಅಂತ ಜಿದ್ದು ಅಲ್ಲ ಜಿಡ್ಡು ಫ್ರೆಂಡ್ಶಿಪ್ ಅಂಟಿಕೊಳ್ಳುವುದು ಅಲ್ಲ ಇದು ಯಾವಾಗ ಒಬ್ಬನೇ ವ್ಯಕ್ತಿಯಲ್ಲಿ ಒಬ್ಬನೇ ಒಂದು ಇದರಲ್ಲಿ ವಸ್ತುವಿನಲ್ಲಿ ಅಂಟಿಕೊಡ್ತಾನೋ ಅವಾಗ ಹಿಂದೆ ರಾಗ ಉಂಟಾಗುತ್ತೆ ರಾಗ ಅದರಿಂದ ಭಯ ಅದರಿಂದ ಕಾಮ ಕ್ರೋಧ ಇತ್ಯಾದಿಗಳೆಲ್ಲ ಉಂಟಾಗುತ್ತೆ ಆದರೆ ಎಲ್ಲ ವಸ್ತುಗಳಲ್ಲೂ ಕೂಡ ಸಮವಾದಂತಹ ಸ್ನೇಹ ಸರ್ವತ್ರ ಅನಭಿಸ್ನೇಹ ಇದರಲ್ಲಿ ಎರಡು ರೀತಿಯಲ್ಲಿ ವಿಚಿತ್ರವಾಗಿದೆ ಇದು ಯಾರಿಗೆ ಆಗಲಿ ಯಾರಲ್ಲೇ ಒಬ್ಬರಲ್ಲೇ ಆಗಲಿ ಗಟ್ಟಿಯಾಗಿ ಅಂಟಿಕೊಳ್ಳದೆ ಇರತಕ್ಕಂಥದ್ದು ಅಥವಾ ಎಲ್ಲರಲ್ಲೂ ಕೂಡ ಸಮವಾಗಿ ಸ್ನೇಹವನ್ನು ಹೊಂದಕ್ಕಂ ಇದು ಎರಡೂ ಇರಬೇಕು ಇದು ಒಂದಕ್ಕೊಂದು ಪೂರಕ ಯಾರು ಒಬ್ಬರಲ್ಲೇ ಗಟ್ಟಿಯಾಗಿ ಅಂಟ್ಕೊಂಡಿರ್ತಾರೋ ಅವ್ರು ಎಲ್ಲರಲ್ಲೂ ಸ್ನೇಹ ಹೊಂದಲಿಕ್ಕೆ ಸಾಧ್ಯವಿಲ್ಲ ನೋಡಿ ಟೆಸ್ಟ್ ಮಾಡಿ ಯಾರು ಎಲ್ಲರಲ್ಲೂ ಸಮವಾಗಿ ಸ್ನೇಹವನ್ನು ಇಡ್ತಾರೋ ಅವರಿಗೆ ಒಬ್ರಿಗೇ ಅಂಟುಕೊಳಕ್ ಆಗುದಿಲ್ಲ ಆ ಮನಸ್ಸಂತಕ್ಕಂಥದ್ದು ಆ ರೀತಿಯಲ್ಲಿ ನಮಗೆ ಯಾರು ಸ್ಥಿತಪ್ರಜ್ಞನಾಗ್ತಾನೋ ಅವನಿಗೆ ಇರ್ತಕ್ಕಂತಹ ಗುಣ ಅಂದ್ರೆ ಇದು ಅವನಿಗೆ ಎಲ್ಲರಲ್ಲೂ ಕೂಡ ಸ್ನೇಹ ಸುಹೃತ್ ಆತ ಜಗತ್ತಿಗೆ ಆತ ವಿಶ್ವಾಮಿತ್ರ ಇಡೀ ಜಗತ್ತಿನ ವಿಶ್ವಾಮಿತ್ರ ಎಲ್ಲರಿಗೂ ಕೂಡ ಸ್ನೇಹಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇರ್ತಾನ ಯಾಕೆ ಅವನಿಗೆ ಅವನ ಕುಟುಂಬ ಮಾತ್ರ ಒಳ್ಳೇದಾಗ್ಲಿ ಅಂತ ಇಲ್ಲ ಅವನು ಅದಕ್ಕೋಸ್ಕರ ಗೊತ್ತಾಯ್ತ ಈಗ ಅಭಿಸ್ನೇಹ ಅಂದ್ರೆ ನನ್ನ ಕುಟುಂಬ ಮಾತ್ರ ಒಳ್ಳೇದಾಗ್ಲಿ ಅಂತ ನನ್ನ ಕುಟುಂಬ ಮಾತ್ರ ಅಂದಾಗ ಬೇರೆಯವರು ಹೊರಟೋಯ್ತು ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದಾಗ ನನ್ನ ಕುಟುಂಬದ ಮೇಲೆ ಇರ್ತಕ್ಕಂಥ ಮಮಕಾರ ಹೊರಟೋಯ್ತು ಒಂದಕ್ಕೆ ಅಂಟುಕೊಳ್ಳೋದು ಹೊರಟೋಯ್ತು ಆದರೆ ನನ್ನ ಕುಟುಂಬ ಒಳ್ಳೇದಾಗಲಿ ಅನ್ನೋದು ಹೋಗಲಿಲ್ಲ ಯಾಕಂದ್ರೆ ಎಲ್ಲರ ಒಳಗೆ ಅವರು ಬಂದರು ಬುದ್ಧಿವಂತಿಕೆ ಅಂದರೆ ಇದು ನಿಮಗೆ ಎಲ್ಲರೊಳಗೆ ನೀ ನಿಮ್ಮನ್ನು ಸೇರಿಸ್ಕೊಡ್ತೀರೋ ಅಥವಾ ನೀವು ಮಾತ್ರ ಇಟ್ಕೊಂಡಿರ್ತೀರೋ ನಿಮ್ಮನ್ನ ನೀವು ಮಾತ್ರ ಇದ್ರೆ ಸಾವು ಖಚಿತ ಎಲ್ಲರೊಳಗೆ ನೀವು ಇರ್ತೀರಿ ಅಂದರೆ ನೀವು ಸಾಯೋಕಾಗೋದೇ ಇಲ್ಲ ಸಾಯೋಕಾಗೋದೇ ಇಲ್ಲ ಆ ಸ್ನೇಹಿಸೋದೇ ಇಲ್ಲ ಹಾಗೆ ಆ ಬ್ರಹ್ಮಜ್ಞಾನಿ ಅಥವಾ ಈ ಲಕ್ಷಣದಲ್ಲಿ ಇದೊಂದು ಮುಖ್ಯವಾಗಿ ಕಾಣುತ್ತೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಅಂದರೆ ಡಿಟ್ಯಾಚ್ಮೆಂಟ್ ಈ ಡಿಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಅನಾಸಕ್ತಿ ಅಂತಕ್ಕಂಥದ್ದು ಯಾವಾಗ ಅವನಿಗೆ ಬರುತ್ತೋ ಆವಾಗ ಈ ರೀತಿಯ ಸ್ನೇಹ ಅವನಿಗೆ ಬರುತ್ತೆ ಡಿಟ್ಯಾಚ್ಮೆಂಟ್ ಅಂದರೆ ಸುಮ್ಮನೆ ಎಲ್ಲ ಕಡೆಯಿಂದ ಹೋಗಿ ಕೂತ್ಕೊಂಡು ರೂಮ್ ಹೋಗಿ ಅವ್ನ ಬಾಗಿಲು ಹಾಕೊಂಡು ಅದು ಡಿಟ್ಮೆಂಟ್ ಅಲ್ಲ ಕಾಡೊಳ ಓಡೋದ್ರೆ ಡಿಟ್ಯಾಚ್ಮೆಂಟ್ ಅಲ್ಲ ಅದು ಬಿಗ್ ಅಟ್ಯಾಚ್ಮೆಂಟ್ ಅದು ಅದು ಡಿಟ್ಯಾಚ್ಮೆಂಟ್ ಎಲ್ಲರೊಡಗೆ ಓಡಾಡಿಕೊಂಡು ಎಲ್ಲರೊಳಗೆ ಸಮಾನವಾಗಿ ಬೆರಿತಾನಲ್ಲ ಯಾವುದಕ್ಕೂ ಅಂಟುಕೊಳ್ಳದಂತೆ ಅದು ನಿಜವಾದಂತಹ ಡಿಟ್ಯಾಚ್ಮೆಂಟ್ ಅದು ಕಷ್ಟವೇ ಸರಿ ಅದು ಕಷ್ಟವೇ ಸರಿ ಆದರೆ ಕಷ್ಟ ಆದರೂ ಕೂಡ ನಿಜವಾದಂತಹ ಸುಖ ಅಂದರೆ ಅದೇ ಯಾರಿಗೂ ಅಂಟಿಕೊಳ್ಳದಂತಹ ಸ್ನೇಹ ತನ್ನ ಪತ್ನಿ ಪುತ್ರ ಕುಟುಂಬ ಇತ್ಯಾದಿಗಳಿಗೆ ಮಾತ್ರ ಅಂಟಿಕೊಳ್ಳದಂತಹ ಇಡಿ ಜಗತ್ತಿಗೆ ಅಂಟಿಕೊಳ್ಳುವಂತಹ ಸ್ನೇಹ ಅನಭಿಸ್ನೇಹ ಮತ್ತೆ ತತ್ತ ಪ್ರಾಪ್ಯ ಶುಭಾಶುಭಂ ತತ್ತತ್ ಪ್ರಾಪ್ಯ ಶುಭ ಶುಭಂ ಅಂದ್ರೆ ಹಿಂದೆ ಏನು ಹೇಳಿದ್ರು ಅಂತ ಹೇಳಿದ್ರೆ ದುಃಖ ಮತ್ತೆ ಸುಖ ಅದರ ಬಗ್ಗೆ ಹೇಳಿದ್ರು ಈ ದುಃಖ ಸುಖ ಅಂತ ಏನ್ ಹೇಳಿದ್ರು ಅಂತ ಹೇಳಿದ್ರೆ ವೀತರಾಗ ಭಯ ಕ್ರೋಧ ಇತ್ಯಾದಿಗಳಲ್ಲಿ ಯಾವ ಒಂದು ವಿಷಯವಸ್ತುವಿನ ಬಗ್ಗೆ ನಿಮಗೆ ಅಟ್ಯಾಚ್ಮೆಂಟ್ ಇದೆಯೋ ಅದರಿಂದ ದೂರ ಉಳಿರಿ ಅದರ ಜೊತೆಗೆ ನೀವು ಬೆರಿಬೇಡಿ ಅಂತ ಒಂದು ಬುದ್ಧಿವಾನ ಹೇಳಿದ್ರು ಅಥವಾ ಇಲ್ಲಿ ಈ ಒಂದು ವಸ್ತುವಿನಿಂದ ಈ ಒಂದು ವ್ಯಕ್ತಿಯಿಂದ ಈ ಒಂದು ಸನ್ನಿವೇಶದಿಂದ ಭಯ ಬದು ಬರುವಂತಹ ಒಂದು ಸಾಧ್ಯತೆ ಇದೆ ಹೀಗಾಗಿ ಅದರಿಂದಲೂ ಕೂಡ ದೂರ ಉಳಿರಿ ಅನ್ನುವಂಥದ್ದೊಂದು ಹೇಳಿದರು ಹಾಗೆಯೇ ಇನ್ನೇನು ಕ್ರೋಧ ಅಂತಕ್ಕಂಥದ್ದು ನನ್ನಲ್ಲಿ ಸ್ಫೋಟವಾಗುತ್ತೆ ಅನ್ನುವಂಥ ಸನ್ನಿವೇಶ ನಿಮಗೆ ಗೊತ್ತಿರುತ್ತೆ ಅಂತಹ ಸಂದರ್ಭದಲ್ಲಿ ಹುಷಾರಾಗಿರಿ ಅಂತ ಹೇಳಿದರು ಅಂದರೆ ಅವುಗಳಿನ್ನೂ ಬಂದಿಲ್ಲ ಆದರೆ ಎಷ್ಟೋ ವೇಳೆ ಇವುಗಳು ನಮ್ಮ ಕೈ ತಪ್ಪಿ ಹೊರಟೋಗ್ಬಿಡುತ್ತೆ ರಾಗ ಕಾಮ ಭಯ ಕ್ರೋಧ ನಮ್ಮ ಕೈ ತಪ್ಪಿ ಹೊರಟೋಗ್ಬಿಡುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಯಿತು ಬಿಡಿ ಪರವಾಗಿಲ್ಲ ನಮ್ಮ ಕೈ ತಪ್ಪಿ ಹೋಗಲಿ ಪರವಾಗಿಲ್ಲ ನಮ್ಮ ಕೈ ತಪ್ಪಿ ಹೋದ ಮೇಲೆ ಅದರಿಂದ ರಿಸಲ್ಟ್ ಬರುತ್ತೆ ಏನೋ ಒಂದೋ ಶುಭ ಅಥವಾ ಅಶುಭ ಒಳ್ಳೆಯದ್ದು ಕೆಟ್ಟದ್ದು ಇದೆರಡೂ ಕೂಡ ಪ್ರಾಪ್ಯ ಹೊಂದಿದ ಮೇಲೆ ಅದನ್ನು ಹೊಂದಿ ತತ್ತಾಭ್ಯ ಶುಭಾಶುಭಂ ಅದೆರಡೂ ಹೊಂದಿದ ಮೇಲೆ ನಾಭಿನಂದತಿ ಓ ಒಳ್ಳೇದಾಯಿತು ಅಂಥೇಳಿ ಅಭಿನಂದತಿ ತುಂಬಾ ಸಂತೋಷ ಥ್ಯಾಂಕ್ಸ್ ಹೇಳಬೇಡ ಅದನ್ನ ಮಾಡಬೇಡ ನ ದ್ವೇಷಿಸಬೇಡ ಅದರ ಮೇಲೆ ಅತ್ಯಂತ ತಿರಸ್ಕಾರ ಮಾಡಬೇಡ ಅತ್ಯಂತ ಹರ್ಷ ಹರ್ಷಿತನಾಗಿಯೂ ಆಗಬೇಡ ಅತ್ಯಂತ ತಿರಸ್ಕೃತನಾಗಿಯೂ ಆಗಬೇಡ ಹಾಗೆ ನೀನು ಮಾಡಿದೆ ಆದರೆ ಒಂದು ವೇಳೆ ಅತ್ಯಂತ ಅದಕ್ಕೆ ಬಿಗಿಯಾಗಿ ಅಂಟುಕೊಂಡೆ ಅಂತ ಹೇಳಿದ್ರೆ ಇದರಿಂದ ನೀನು ಕೊಚ್ಕೊಂಡು ಹೋಗ್ತೀಯ ಆ ಒಂದು ಶುಭ ಆಹಾ ಎಷ್ಟು ನಾನು ಪುಣ್ಯವಂತ ನನಗೆ ಹೀಗಾಯ್ತು ನನ್ನ ಮಕ್ಕಳಿಗೆ ಬೇಗ ಮದುವೆ ಆಯಿತು ಅವರೆಲ್ಲ ಸೆಟಲ್ ಆದ್ರೂ ಈ ರೀತಿಯಾದಂತಹ ಒಂದು ಆ ಒಂದು ಆನಂದದ ಇದರಲ್ಲೇ ಇರ್ತಾನೆ ಹಾಗೆ ಹೆಚ್ಚು ಆಲೋಚನೆ ಮಾಡಕ್ಕಾಗುವುದಿಲ್ಲ ಹಾಗೆ ಯಾವುದು ಅಶುಭ ಪ್ರಾಪ್ತಿ ಆಯಿತು ಅಯ್ಯೋ ಹೀಗಾಗ್ಬಿಡ್ತಲ್ಲ ಚಹ್ ನಾನಿನ್ ಹೀಗಾಗಬಾರ್ದಾಗಿತ್ತು ಅಂತ ಹೇಳಿ ತನ್ನನ್ನು ದ್ವೇಷಿಸ್ತಾನೆ ಅದು ಮೊಟ್ಟ ಮೊದಲನೆಯದಾಗಿ ಒಂದು ತಪ್ಪು ನಾವು ಮಾಡುವುದೇನು ಅಂದರೆ ನಮ್ಮನ್ನು ನಾವು ದ್ವೇಷಿಸತಕ್ಕಂಥದ್ದು ಎಂತಹ ಸನ್ನಿವೇಶದಲ್ಲೂ ಕೂಡ ನಮ್ಮನ್ನು ನಾವು ದ್ವೇಷಿಸಬಾರದು ಅದು ಮೊಟ್ಟ ರೂಲ್ಸ್ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮನ್ನು ನಾವು ದ್ವೇಷಿಸಲಿಕ್ಕೆ ನಾವು ಶುರು ಮಾಡಿದರೆ ಯಾರೂ ಕೂಡ ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗುವುದಿಲ್ಲ ಗುರು ಕೂಡ ಗುರು ಕೂಡ ಏನು ಮಾಡಲಿಕ್ಕಾಗುವುದಿಲ್ಲ ಆದ್ದರಿಂದ ನಾವು ಅದನ್ನು ಆ ಒಂದು ಯಾವ ಒಂದು ಅಶುಭ ಸನ್ನಿವೇಶ ನಮಗೆ ಒದಗಿ ಬಂದಿದ್ಯೋ ಅದರಿಂದ ನಾವು ಹೆಚ್ಚು ಪಾಠ ಕಲಿಬೇಕು ಓಹೋ ಹೀಗೆ ಆಯಿತು ಹೀಗೆ ಆಗೋ ಆದ್ರಿಂದ ಇನ್ನು ಮುಂದೆ ನಾನು ಹುಷಾರಾಗಿರ್ತೇನೆ ಇದು ನನಗೆ ದೊಡ್ಡ ಪಾಠ ಆದ್ದರಿಂದ ಇನ್ನು ಮುಂದೆ ಈ ಒಂದು ವಿಚಾರ ಅಥವಾ ಈ ಒಂದು ಪರಿಸ್ಥಿತಿ ಒದಗಿ ಬರುವಕ್ಕಿಂತ ಮುಂಚೆ ನಾನು ಯಾವ ಯಾವ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕೋ ಆಲೋಚನೆಯ ಸ್ತರದಲ್ಲಿ ಅಥವಾ ನನ್ನ ಕಾರ್ಯ ಒಂದು ನಡೆಸುವಂತಹ ಒಂದು ವಿಧಾನದಲ್ಲಿ ಅದನ್ನ ನಾನು ಯಾವಾಗಲೂ ಕೂಡ ಕಾಯ್ದುಕೊಂಡಿರಬೇಕು ಅನ್ನುವಂಥ ಒಂದು ನಿಶ್ಚಯ ಆ ನಿಶ್ಚಯ ನಮಗೆ ಆ ಪಾಠವನ್ನು ಕಲಿತಾಗ ಹುಷಾರಾಗ್ತದೆ ಹಾಗೆ ನಾವು ನಮ್ಮನ್ನು ನಾವು ದ್ವೇಷಿಸಬಾರದು ಆ ಒಂದು ಅಶುಭ ಅದನ್ನ ನಮಗೆ ಬಂದಾಗ ನಾವು ಅದರ ಕುರಿತಾಗಿ ಹೆಚ್ಚಾಗಿ ಚಿಂತನೆಯನ್ನು ಮಾಡಬಾರ್ದು ಹೀಗೆ ಇದ್ದಾಗ ಅಂತಹ ಮನಸ್ಸು ಅಂತಕ್ಕಂಥದ್ದು ಇದೆರಡರಲ್ಲೂ ಕೂಡ ಬೇರೆಯಾಗಿ ಹೊರತಾಗಿ ತನ್ನ ಬುದ್ಧಿಯಲ್ಲಿ ತಾನೇ ನಿಲ್ಲುತ್ತೆ ಆ ಜ್ಞಾನದಲ್ಲಿ ತಾನೇ ನಿಲ್ಲುತ್ತೆ ಆಗ ಉಪದೇಶ ಮಾಡಿದ್ದು ತಾನು ಓದಿರಂತಹ ವೇದಾಂತ ಅದಕ್ಕೆ ಧಕ್ಕೆ ಉಂಟಾಗುವುದಿಲ್ಲ ಇಲ್ಲದೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ ನೀವು ಮಾಡಿದ್ದೆಲ್ಲ ವ್ಯರ್ಥವಾಗುತ್ತೆ ಹಾಗೆ ಆಗಬಾರ್ದು ಆದ್ದರಿಂದ ಭಗವಂತ ಇಲ್ಲಿ ಈ ಒಂದು ಮಂತ್ರದಲ್ಲಿ ಸರ್ವತ್ರ ಅನಭಿಸ್ನೇಹ ಶುಭಾಶುಭಂ ಪ್ರಾಪ್ಯ ನ ಅಭಿನಂದತಿ ನ ದ್ವೇಷಿ ಇಷ್ಟನ್ನು ಹೇಳಿ ಮುಂದೆ ಈಗ ಇಂದ್ರಿಯ ನಿಗ್ರಹದ ಬಗ್ಗೆ ಹೇಳ್ತಾ ಇದ್ದಾರೆ ಎಷ್ಟು ಅತ್ಯಂತ ಮುಖ್ಯ ಈ ಇಂದ್ರಿಯ ನಿಗ್ರಹ ಆಧ್ಯಾತ್ಮಿಕ ಜೀವನದಲ್ಲಿ ಅನ್ನೋದು ಭಗವಂತನ ಪ್ರತಿಯೊಂದು ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲೂ ನಮ್ಗೆ ಗೊತ್ತಾಗ್ತಕ್ಕಂತಹ ವಿಷಯ ಬರೀ ಇಲ್ಲೇ ಇಲ್ಲಿಗೆ ಈ ಒಂದು ಅಧ್ಯಾಯಕ್ಕೆ ಮುಗಿಸುವುದಿಲ್ಲ ಭಗವಂತ ಮುಂದೆ ಪುನಃ ಇದೇ ವಿಷಯವನ್ನು ತರ್ತಾನೆ ಮತ್ತೆ ಇದನ್ನ ಡಿಸ್ಕಸ್ ಮಾಡ್ತಾನೆ ಈ ಇಂದ್ರಿಯ ನಿಗ್ರಹದ ಬಗ್ಗೆ ಇದರಲ್ಲಿ ಸ್ಟೆಪ್ಗಳನ್ನ ಆತ ಹೇಳ್ತಾ ಬರ್ತಾನೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಮುಖ್ಯವಾಗಿ ಇಲ್ಲಿ ಸ್ಥಿತಪ್ರಜ್ಞನ ಲಕ್ಷಣವನ್ನೇ ತೆಗೆದುಕೊಂಡು ನಮಗೆ ಸಾಧನೆಯಾಗಿಯೂ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಸೂಚ್ಯವಾಗಿ ಆತ ಹೇಳ್ತಾ ಬರ್ತಾನೆ ಅದಕ್ಕೆ ಆತ ತೆಗೆದುಕೊಳ್ಳುವಂಥ ಒಂದು ಉದಾಹರಣೆ ಏನು ಅಂದರೆ ಈ ಸ್ಥಿತಪ್ರಜ್ಞರಲ್ಲಿ ಯಾವ ರೀತಿಯಲ್ಲಿ ಅವರ ಅಂಗಾಂಗಗಳು ತಮ್ಮ ವಿಷಯದ ಒಂದು ಇದರಲ್ಲಿ ಇರ್ತದೆ ಅಂದರೆ ಸ್ಥಿತಪ್ರಜ್ಞನಾದವನಿಗೆ ಆತ ಇಂದ್ರಿಯಗಳ ಪ್ರಪಂಚದಲ್ಲಿ ರಮಿಸುತ್ತಿದ್ದರೂ ಕೂಡ ಅವುಗಳಲ್ಲಿ ಇರತಕ್ಕಂತಹ ದ್ವಂದ್ವಗಳಿಂದ ಆತ ಕಿಂಚಿತ್ತೂ ಕೂಡ ತಾಗಿಸಿಕೊಳ್ಳುವುದಿಲ್ಲ ಅದೊಂದು ವೈಶಿಷ್ಟ್ಯ ಅದ್ಭುತವಾದಂಥ ವೈಶಿಷ್ಟ್ಯ ಇಂದ್ರಿಯ ಪ್ರಪಂಚದಲ್ಲಿ ಓಡಾಡ್ತಾ ಇರ್ತಾನೆ ಕಣ್ಣು ರೂಪವನ್ನು ನೋಡ್ತಾ ಇರುತ್ತೆ ಕಿವಿ ಶಬ್ದವನ್ನ ಕೇಳ್ತಾ ಇರುತ್ತೆ ಮೂಗು ವಾಸನೆಯನ್ನ ಆಘ್ರಾಣಿಸ್ತಾ ಇರ್ತದೆ ಚರ್ಮ ಅದು ತಿಳಿತಾ ಇರ್ತದೆ ಮತ್ತೆ ಈ ನಾಲಿಗೆ ಅಂತಕ್ಕಂಥದ್ದು ಕೂಡ ರಸವನ್ನ ಸವಿತಾ ಇರುತ್ತೆ ಆದರೂ ಕೂಡ ಅವನಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ ಎಂತಹ ಒಂದು ಶಕ್ತಿ ಆ ಒಂದು ಆ ಜ್ಞಾನದಿಂದ ಉತ್ಪತ್ತಿ ಅಂತ ಹೇಳಿದ್ರೆ ಕೇವಲ ಇಂದ್ರಿಯಗಳು ತಮ್ಮ ವಿಷಯದಲ್ಲಿ ಮಾತ್ರ ಇರುತ್ತೆ ಹೊರಗಡೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇವರಿಗೂ ನಮಗೂ ಏನು ವ್ಯತ್ಯಾಸ ಅಂತ ಅನಿಸ್ಬಿಡುತ್ತೆ ವ್ಯತ್ಯಾಸ ನಿಜವಾಗಿಯೂ ಅವನಿಗೆ ಮಾತ್ರ ಅದು ಗೊತ್ತು ಆಮೇಲೆ ಆ ಯಾವ ಒಂದು ರಿಸಲ್ಟ್ ಇದೆಯೋ ಆ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ನಾವು ಆ ವಿಷಯ ವಸ್ತುಗಳ ಮಧ್ಯದಲ್ಲಿ ಸಿಕ್ಕು ಅದರಲ್ಲಿರ್ತಕ್ಕಂತಹ ರಾಗ ದ್ವೇಷ ಶೀತ ಉಷ್ಣ ಅದರಿಂದ ಒಮ್ಮೆ ಹಿಗ್ಗುತ್ತಾ ಇನ್ನೊಮ್ಮೆ ಕುಗ್ತಾ ಇರ್ತೇವೆ ಆದರೆ ಅವರು ಆ ರೀತಿ ಇಲ್ವೇ ಇಲ್ಲ ಅವ್ರ ಎಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕರಿಸತಕ್ಕಂತಹ ಒಂದು ಶಕ್ತಿ ಅವರ ಆ ಸ್ಥಿತ ಪ್ರಜ್ಞನ ಲಕ್ಷಣ ಯಾರಿಗಿದೆಯೋ ಅವನಿಗೆ ಅದು ಪ್ರಾಪ್ತವಾಗಿರುತ್ತೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಫಸ್ಟ್ ಮೆಕ್ಯಾನಿಕ್ಸ್ ಏನು ಅಂತ ತಿಳ್ಕೊಳ್ಬೇಕು ನಾವು ಈ ಮೂಲವಾಗಿ ಕೇವಲ ಯಾವ ಯಾವ ಇಂದ್ರಿಯಗಳಿದೆಯೋ ಅದು ಮಾತ್ರ ವಿಷಯವಸ್ತುಗಳಲ್ಲಿ ಹೋಗಿ ಆ ವಿಷಯವಸ್ತುವಿನ ಜ್ಞಾನವನ್ನು ತೆಗೆದುಕೊಂಡು ಬರುವುದಿಲ್ಲ ಮನಸು ಕೂಡ ಆ ಇಂದ್ರಿಯಗಳ ಜೊತೆಗೆ ಹೋಗಿ ಆ ವಿಷಯಗಳ ಒಂದು ಯಾವ ಒಂದು ಶಕ್ತಿ ಇದೆಯೋ ಅದನ್ನು ಎಳ್ಕೊಂಡು ಬರುತ್ತೆ ಎಳ್ಕೊಂಡು ಬಂದು ಜೀವಾತ್ಮನಿಗೆ ಅದನ್ನು ಕೊಡುತ್ತೆ ಇದು ಮೆಕ್ಯಾನಿಕ್ಸ್ ಆದರೆ ಈ ಸ್ಥಿತಪ್ರಜ್ಞ ಯಾರು ಸಂಪೂರ್ಣವಾಗಿ ಆತ್ಮನಲ್ಲೇ ರತಿಯನ್ನ ಆತ್ಮನಲ್ಲೇ ತೃಪ್ತಿಯನ್ನ ಆತ್ಮನಲ್ಲೇ ಆನಂದವನ್ನ ಹೊಂದಿರ್ತಾನೆಯೋ ಅವನ ಮನಸ್ಸು ಅಂತಕ್ಕಂಥದ್ದು ಅಲ್ಲಿ ಆ ಮನಸ್ಸಾಗಿ ಇರುವುದಿಲ್ಲ ಬೇರೆಯವರಿಗೆ ಆ ಮನಸ್ಸು ಮನಸ್ಸೆ ಆದರೆ ಅವನಿಗೆ ಆ ಮನಸ್ಸೇ ಆತ್ಮ ಮನಸ್ಸು ಆತ್ಮನಲ್ಲಿ ಲೀನವಾಗಿ ಹೊರಟೋಗಿರುತ್ತೆ ಹೀಗಾಗಿ ತನ್ನಲ್ಲೇ ಸುಗಿಸುತ್ತಿರುವಂತಹ ಅವನಿಗೆ ಆ ಇಂದ್ರಿಯಗಳು ತನ್ನ ಪ್ರಾರಬ್ಧ ವಶದಿಂದ ಆಯಾ ವಿಷಯ ವಸ್ತುಗಳ ಕಾಂಟ್ಯಾಕ್ಟ್ಗೆ ಬಂದಾಗ ಅದರ ಬಗ್ಗೆ ಯಾವ ಒಂದು ಮಮತೆ ಅಥವಾ ಅಟ್ಯಾಚ್ಮೆಂಟು ಅದರ ಹಿಡಿತಕ್ಕೆ ಸಿಕ್ಕಾಕೊಳ್ಳುವುದು ಯಾವುದು ಅವನಿಗೆ ಇರುವುದು ಅವನ ಪ್ರಪಂಚ ವಿ ಪ್ರಪಂಚ ಅದು ನಮಗೆ ಹಾಗಲ್ಲ ನಮಗೆ ಹೇಗೆ ಅಂದರೆ ಆ ಮನಸ್ಸು ಅಂತಕ್ಕಂಥದ್ದು ಪ್ರತಿಯೊಂದು ಇಂದ್ರಿಯಗಳ ಮೂಲಕ ಹರಿದು ಆಯಾ ಇಂದ್ರಿಯಗಳ ವಿಷಯವಸ್ತುಗಳ ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿರುತ್ತೆ ಅದು ಆ ವಿಷಯ ವಸ್ತುಗಳನ್ನು ಅದರ ಸಾರವನ್ನು ಹೀರಿ ಪುನಃ ವಾಪಸ್ಸು ಒಳಗಡೆ ಬಂದು ಈ ಜೀವಾತ್ಮಗೆ ತಂದು ಕೊಡುತ್ತೆ ಇದು ನಮ್ಮಲ್ಲಿರ್ತಕ್ಕಂಥ ಮೆಕ್ಯಾನಿಕ್ಸ್ ಈಗ ನಾವು ಮಾಡಬೇಕಾಗಿರೋದೇನು ಅಂದರೆ ಯದಾ ಸಂಹರತೆ ಅಯಂ ಕೂರ್ಮಃ ಅಂಗಾನೀವ ಸರ್ವಶಾಂತಿ ಈ ಆಮೆಯ ಉದಾಹರಣೆಯನ್ನು ಭಗವಂತ ಕೊಡ್ತಾನೆ ಎಷ್ಟು ಸ್ವಾರಸ್ಯಕರವಾದಂತಹ ಉದಾಹರಣೆ ಅಂದರೆ ಈ ಆಮೆ ಯಾವಾಗ ಅದಕ್ಕೆ ಶತ್ರುವಿನಿಂದ ಒಂದು ಅಪಾಯ ಸಂಭವಿಸಲಿದೆ ಅಂತ ಗೊತ್ತಾಗುತ್ತೋ ತಕ್ಷಣ ಸರ್ಕಂತ ತನ್ನ ಕೈಕಾದುಗಳನ್ನು ಅದೇನು ಮಾಡುತ್ತೆ ಒಳಗೆ ಎಳ್ಕೊಂಡು ತನ್ನ ಚಿಪ್ಪಿನೊಳಗೆ ಎಳ್ಕೊಂಡು ಭದ್ರವಾಗಿ ಕೂತ್ಕೊಂಡ್ಬಿಡುತ್ತೆ ಅದಕ್ಕೊಂದು ವಿಚಿತ್ರವಾದಂತಹ ಒಂದು ಶಕ್ತಿಯನ್ನು ಆ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಅಂದರೆ ಆಮೇಲೆ ಆ ಆಮೆಯನ್ನು ಎತ್ತಿ ಬಂಡೆಗೆ ಎತ್ತಿ ಒಗದ್ರೂ ಕೂಡ ಅದರ ಚಿಪ್ಪಿಗೆ ಏನೂ ಆಗುವುದಿಲ್ಲ ಅಷ್ಟು ಬಿಗಿಯಂತಹ ರಕ್ಷಣೆ ಅಂತೆ ಆ ಆಮೆ ಅದೇ ತಲೆ ಕೈಕಾದ ಹೊರಗಡೆ ಹಾಕೊಂಡಿದ್ದಾಗ ಯಾರಾದರೂ ಎತ್ತಿ ಒಗಿತು ಅಂದರೆ ಬಂಡೆ ಮೇಲೆ ಅದು ಹೋಯಿತು ಅಂತ ಲೆಕ್ಕ ಚಟ್ನಿ ಹಾಗೆಯೇ ಈ ನಮ್ಮ ವಿಷಯ ವಸ್ತುಗಳು ನಮ್ಮ ಇಂದ್ರಿಯಗಳು ವಿಷಯ ವಸ್ತುಗಳಲ್ಲಿ ಇದ್ದಾಗ ಈ ದ್ವಂದ್ವಗಳು ಬಂದು ನಮ್ಮನ್ನು ಹಿಡ್ಕೊಂಡ್ಬಿಡುತ್ತೆ ಆದ್ದರಿಂದ ನಾವು ಮಾಡಬೇಕಾಗಿರೋ ಮೊಟ್ಟ ಮೊದಲ ಕೆಲಸ ಏನು ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಇಂದ್ರಿಯ ಶಿಕ್ಷಣ ನೀಡ್ತಕ್ಕಂಥದ್ದು ಹೌ ಟು ಟ್ರೈನ್ ಅವರ್ ಆರ್ಗನ್ಸ್ ಸೆನ್ಸ್ ಆರ್ಗನ್ಸ್ ನಮ್ಮ ಇಂದ್ರಿಯಗಳನ್ನ ನಮ್ಮ ಜ್ಞಾನೇಂದ್ರಿಯನ್ನ ನಮ್ಮ ಕರ್ಮೇಂದ್ರಿಯನ್ನ ಯಾವ ರೀತಿಯಲ್ಲಿ ಶಿಕ್ಷಿತವನ್ನಾಗಿ ಮಾಡಬೇಕು ಶಿಕ್ಷಣವನ್ನ ಕೊಡಬೇಕು ಅದು ಮುಖ್ಯ ಆಧ್ಯಾತ್ಮಿಕ ಯಾವ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸಿದರೆ ಅದು ನನಗೆ ಹಿತವನ್ನೇ ಉಂಟು ಮಾಡುತ್ತೆ ಯಾವ ರೀತಿಯಲ್ಲಿ ನಾನು ಬೇಕಾಬಿಟ್ಟಿಯಾಗಿ ಉಪಯೋಗಿಸಿದ್ರೆ ಅದು ನನ್ನನ್ನು ಬಂಧನಕ್ಕೆ ಸಿಲುಕಿಸುತ್ತೆ ಅನ್ನೋದನ್ನು ಆತ ಮೊದಲು ಅರಿತಿರಬೇಕಾಗುತ್ತೆ ಯಾವ ಮನಸ್ಸಿನಿಂದ ನಾನು ಆ ಇಂದ್ರಿಯ ವಿಷಯ ವಸ್ತುಗಳನ್ನು ಹೀರ್ತೇನೆಯೋ ಆ ಮನಸ್ಸನ್ನು ಮೊಟ್ಟ ನಾನು ಭಗವಂತನಿಗೆ ಸಮರ್ಪಿಸಿ ಬಿಟ್ಟರೆ ನಂತರ ಆ ಭಗವಂತನ ಒಂದು ಸಂಪರ್ಕದಿಂದ ಇದ್ದಂತಹ ಮನಸು ಮನಸ್ಸು ಯಾವಾಗಲೂ ಕೂಡ ಅತ್ಯಂತ ಜಾಗರೂಕತೆಯಿಂದ ಆ ಇಂದ್ರಿಯ ಪ್ರಪಂಚದಲ್ಲಿ ವ್ಯವಹಾರವನ್ನು ಮಾಡುತ್ತೆ ತಕ್ಷಣ ಗೊತ್ತಾಗತ್ತೆ ಆ ಅಧ್ಯಾತ್ಮ ಜೀವಿಗೆ ತಕ್ಷಣ ಗೊತ್ತಾಗುತ್ತೆ ಎಲ್ಲಿ ಅಪಾಯ ಇದೆ ಅಂದರೆ ಸರ್ಕಂತ ಆ ಮನಸ್ಸು ಆ ವಿಷಯವಸ್ತುಗಳಿಂದ ವಾಪಸ್ ಬಂದ್ಬಿಡುತ್ತೆ ತಕ್ಷಣ ಬಂದ್ಬಿಡುತ್ತೆ ಅಂತ ಕೆಪ್ಯಾಸಿಟಿ ಆ ಭಗವಂತನ ಶಕ್ತಿಯಿಂದ ಆ ಮನಸ್ಸಿಗೆ ಉತ್ಪನ್ನವಾಗುತ್ತೆ ಅದು ಅಧ್ಯಾತ್ಮ ಜೀವಿಗೆ ಮಾತ್ರ ಸಾಧ್ಯ ಎಚ್ಚರ ಗೇಡಿಯಾಗಿ ಆ ವಿಷಯ ವಸ್ತುಗಳಲ್ಲಿ ರಮಿಸ್ತಾ ಹೋಗ್ಬಿಡ್ತಾರೆ ಅವರು ತಾವು ಯಾವ ದಾರಿಯಾಗಿ ಬಂದವೋ ಆ ದಾರಿಯನ್ನೇ ಮರೆತು ಬಿಡ್ತಾರೆ ಆದರೆ ಯಾರು ಮೊಟ್ಟಮೊದಲನೆಯದಾಗಿ ಇಂದ್ರಿಯ ಪ್ರಪಂಚಕ್ಕೆ ಹೋಗುವಂತಹ ಮನಸ್ಸನ್ನು ಭಗವಂತನಲ್ಲೇ ಭಗವಂತನ ಚಿಂತನೆಯಲ್ಲೇ ಕಡಿತ ನಂತರ ಅವನ ಒಂದು ನೈವೇದ್ಯವಾಗಿ ಅವನ ಒಂದು ಪ್ರೇರಣೆಯಿಂದ ಆಯಾ ವಿಷಯ ವಸ್ತುಗಳನ್ನ ಆತ ಸವಿತಾನ್ಯೋ ಆಯಾ ಇಂದ್ರಿಯಗಳ ಮೂಲಕ ಆಗ ಆ ಭಗವಂತನ ಶಕ್ತಿಯಿಂದ ಮನಸ್ಸಿಗೆ ಒಂದು ವಿಪರೀತವಾದಂತಹ ಒಂದು ವಿಚಿತ್ರವಾದಂತಹ ಶಕ್ತಿ ಉತ್ಪನ್ನವಾಗುತ್ತೆ ಆ ಶಕ್ತಿಯಿಂದ ಆತ ತನ್ನ ಆಮೆಯ ರೀತಿಯಲ್ಲಿ ಕಾಯ್ದುಕೊಳ್ತಾನಂತೆ ಯಾವಾಗ ಅಪಾಯ ಬಂತೋ ಅವನಿಗೆ ಗೊತ್ತಾಗುತ್ತೆ ಅಪಾಯ ಇನ್ನೂ ದೂರದಲ್ಲಿದೆ ಆದರೂ ಕೂಡ ಯಾವ ರೀತಿಯಲ್ಲಿ ಆಮೆಗೆ ಗೊತ್ತಾಗುತ್ತೋ ಹಾಗೆ ಇವನ ಮನಸ್ಸಿಗೆ ಇಂದ್ರಿಯ ಮೂ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳ ಎಡೆಗೆ ಹೋದಂತಹ ಮನಸ್ಸಿಗೆ ಗೊತ್ತಾಗತ್ತೆ ಇದರಲ್ಲಿ ಏನೋ ಒಂದು ಅಪಾಯ ಅಂತ ತಕ್ಷಣ ಅವನು ಆ ಮನಸ್ಸನ್ನ ಅಲ್ಲಿಂದ ಹೇಳ್ಕೊಳ್ತಾನೆ ಮರಳ ಆ ಅಪಾಯದಿಂದ ಪಾರಾಗ್ತಾನೆ ತನ್ನ ಮಾರ್ಗದಿಂದ ಬೇರೆ ಆಗುವಂತಹ ಅಪಾಯದಿಂದ ಪಾರಾಗ್ತಾನೆ ಅಧ್ಯಾತ್ಮ ಜೀವಿಗೆ ಅದಕ್ಕಿಂತಲೂ ಬೇರೆ ಅಪಾಯ ಇನ್ಯಾವುದಿದೆ ಯಾಕೆ ಮುಂದೆ ಬರುತ್ತೆ ಇದೇ ಹೇಳ್ತಾನೆ ಇಂದ್ರಿಯಗಳು ಯಾರು ಇಂದ್ರಿಯಗಳನ್ನೇ ಅನುಸರಿಸಿಕೊಂಡು ಅವನ ಮನಸ್ಸು ಹೋಗ್ತದೆಯೋ ಅವನ ಮನಸ್ಸು ಗಾಳಿಗೆ ಗಾಳಿಯ ಹೊರತಕ್ಕೆ ಸಿಕ್ಕಿದಂತಹ ನೌಕೆಯಂತೆ ಅಂತ ಗಾಳಿಯ ಹೊಡೆತಕ್ಕೆ ಸಿಕ್ಕಿದಂತಹ ಒಂದು ನೌಕೆ ಕಂಟ್ರೋಲ್ ಇಲ್ಲದೆ ಆ ನೊಂದು ನದಿಯಲ್ಲಿ ಹೇಗೆ ಎದ್ವಾ ತದ್ವಾ ಹೋಗುತ್ತೋ ಆ ನಾವಿಕನ ಹುಟ್ಟು ಹಾಕುವ ಒಂದು ಕಂಟ್ರೋಲಿಗೆ ಸಿಗದೆ ಆ ರೀತಿಯಲ್ಲಿ ಈ ಮನಸ್ಸು ಅಂತಕ್ಕದನ್ನ ನಾವು ಸರಿಯಾಗಿ ಟ್ರೈನ್ ಮಾಡದೆ ಹೋದರೆ ಈ ಇಂದ್ರಿಯಗಳ ಹಿಂದೆ ಬೇಕಾಬಿಟ್ಟಿಯಾಗಿ ಅದನ್ನ ಹೋಗೋಕ್ಕೆ ಬಿಟ್ಬಿಟ್ರೆ ನಂತರ ನಾವು ಕೂಡ ಅದರ ಮಾರ್ಗದಲ್ಲಿ ಹೋಗಿ ನಮ್ಮ ನಿಜವಾದಂತಹ ಗುರಿ ಅದನ್ನು ನಾವು ಬಿಟ್ಟುಬಿಡ್ತೇವೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗೋದಿಲ್ಲ ಅದೆಲ್ಲ ಕರ್ಕೊಂಡು ಹೋಗುತ್ತೋ ಅದರ ಹಿಂದೆ ನಾವು ಹೋಗ್ತೇವೆ ಕಾಶಿಗೆ ಹೋಗಬೇಕಾದವರು ಕೊನೆಗೆ ಬೇರೆ ಕಡೆಯಲ್ಲೂ ಹೋಗಬೇಕಾದ ಆದ್ದರಿಂದ ಮುಖ್ಯವಾಗಿ ನಾವು ಈ ಇಂದ್ರಿಯಗಳ ವ್ಯಾಪಾರಕ್ಕೆ ಬಂತು ಅಂತ ಹೇಳಿದ್ರೆ ಈ ಇಂದ್ರಿಯಗಳ ಜೊತೆಯಲ್ಲಿ ನಾವು ಯಾವ ಒಂದು ಅಂಗವನ್ನು ಅಂದರೆ ಮನಸ್ಸನ್ನು ಹರಿಯ ಬಿಡ್ತೇವೆಯೋ ಆ ಮನಸ್ಸಿಗೆ ಫಸ್ಟ್ ಟ್ರೈನಿಂಗ್ ಕೊಡಬೇಕಾಗುತ್ತೆ ಅಧ್ಯಾತ್ಮ ಜೀವಿಯ ಫಸ್ಟ್ ಟ್ರೈನಿಂಗ್ ಕೊಡಬೇಕಾಗುತ್ತೆ ಆ ಟ್ರೈನಿಂಗನ್ನು ಇಲ್ಲಿ ಹೇಳಿದರು ಸೂಚ್ಯವಾಗಿ ಹೇಳಿದ್ದಾನೆ ಹಾಗೆ ಮಾಡಿದಾಗ ಅವನ ಪ್ರಜ್ಞೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂದರೆ ಇಂದ್ರಿಯಗಳು ಇಂದ್ರಿಯಗಳ ಅರ್ಥ ಅಂದರೆ ರೂಪ ಕಣ್ಣಿಗೆ ರೂಪ ಕಿವಿಗೆ ಶಬ್ದ ನಾಲಿಗೆಗೆ ರುಚಿ ಚರ್ಮಕ್ಕೆ ಸ್ಪರ್ಶ ಮತ್ತು ಮೂಗಿಗೆ ವಾಸನೆ ಇದಿಷ್ಟಿಂದಲೂ ಕೂಡ ಆ ಇಂದ್ರಿಯಗಳನ್ನು ನಾವು ರಕ್ಷಿಸುತ್ತೇವೆ ಇಂದ್ರಿಯಗಳನ್ನು ರಕ್ಷಿಸುವುದು ಅಂದರೂ ಇಂದ್ರಿಯಗಳ ವೇಷದಲ್ಲಿ ಹೋದಂತಹ ಮನಸ್ಸನ್ನು ರಕ್ಷಿಸುವುದು ಅಂದರೂ ಒಂದೇ ಇಂದ್ರಿಯಗಳು ಹೋಗುವುದು ಅಂದ್ರೂ ಒಂದೇ ಇಂದ್ರಿಯಗಳ ಜೊತೆಯಲ್ಲಿ ಮನಸ್ಸು ಹೋಗುವುದು ಅಂದ್ರೂ ಒಂದೇ ಇಂದ್ರಿಯಗಳು ತಾವೇ ಹೋಗಲ್ಲ ಮನಸ್ಸಿನ ಸಹಾಯದಿಂದ ಹೋಗ್ತವೆ ಮನಸ್ಸಿಗೆ ಆ ಶಕ್ತಿ ಒಂದು ಕೊಟ್ಟಿದ್ದಾನೆ ಭಗವಂತ ಆ ಇಂದ್ರಿಯಗಳ ಮೂಲಕ ಆಯಾ ಇಂದ್ರಿಯಗಳ ಆಯಾ ಒಂದು ವಿಷಯವಸ್ತುವಿನ ಏನೇನು ಸ್ವರೂಪ ಇರುತ್ತೋ ಅದನ್ನ ತಿಳಿಯುತ್ತೆ ಅಂತ ಮನಸ್ಸು ಯೋಗಿಗೆ ಆಗಲ್ಲ ಯೋಗಿಗೆ ಆತ ಅಷ್ಟೂ ಗುಣಗಳನ್ನು ಆತ ಇಂದ್ರಿಯಗಳ ಸಹಾಯವಿಲ್ಲದೆ ಆತ ತಿಳಿಯಬಲ್ಲ ಕಣ್ಣಿನ ಸಹಾಯವಿಲ್ಲದೆ ಆತ ನೋಡಬಲ್ಲ ಕಿವಿಯ ಸಹಾಯವೆಲ್ಲೇ ಕೇಳಬಲ್ಲ ಮೂಗಿನ ಸಹಾಯವಿಲ್ಲದೆ ಆತ ವಾಸನೆಯನ್ನು ನೋಡಬಲ್ಲ ನಾಲಿಗೆಯ ಸಹಾಯವೆಲ್ಲೇ ಆತ ರುಚಿಯನ್ನು ಹೇಳಬಲ್ಲ ತ್ವಕ್ಕಿನ ಸಹಾಯವಿಲ್ಲದೆ ಅದರ ಸ್ಪರ್ಶವನ್ನು ಕೂಡ ಆತ ಅನುಭವಿಸಬಲ್ಲ ಯಾಕೆ ಅಂದರೆ ಅವನ ಮನಸ್ಸಿಗೆ ಆ ರೀತಿಯಲ್ಲಿ ಟ್ರೈನಿಂಗ್ ಆಗಿರುತ್ತೆ ಟ್ರೈನಿಂಗ್ ಆದರೆ ನಮಗೆ ಆ ರೀತಿಯಲ್ಲ ಒಂದೇ ಮನಸ್ಸು ಮನಸ್ಸು ನೋಡಿ ಒಂದೇ ಆದರೆ ಆಯಾ ಇಂದ್ರಿಯಗಳ ಮೂಲಕ ಹೋದಾಗ ಆಯಾ ವಿಷಯಗಳನ್ನು ಮಾತ್ರ ಅದು ಅನುಭವಿಸ್ಲಿಕ್ಕೆ ಸಮರ್ಥವಾಗಿರುತ್ತೆ ಒಂದೇ ಮನಸ್ಸು ಕಣ್ಣಿನ ಮೂಲಕ ಹೊರಗಡೆ ಹೋದಾಗ ರೂಪವನ್ನು ಮಾತ್ರ ನೋಡುತ್ತೆ ಅದು ಹೇಳಕ್ಕಾಗಲ್ಲ ಇಲ್ಲ ನಾನು ನಾನೇ ತಾನೇ ಮನಸ್ಸೇ ತಾನೆ ನಾನು ಕಿವಿಯ ಮೂಲಕ ಹೋಗಿ ರೂಪವನ್ನು ನೋಡ್ತೇನೆ ಅಂದ್ರೆ ಆಗೋಲ್ಲ ಅದು ಕಣ್ಣಿನ ಮೂಲಕ ಹೋಗಿ ವಾಸ್ತೆಯನ್ನು ನೋಡ್ತೇನೆ ಅಂದ್ರೆ ಆಗಲ್ಲ ಅದು ಆಯಾ ಇಂದ್ರಿಯಗಳ ಮೂಲಕ ಹೋಗಿ ಆಯಾ ಇಂದ್ರಿಯಗಳಿಂದ ಯಾವುದು ತಿಳಿಯಲ್ಪಡಬೇಕೋ ತಿಳಿಯಲ್ಪಡ ಬರಬೇಕೋ ಅಂತಹ ವಿಷಯವಸ್ತುಗಳನ್ನು ಮಾತ್ರ ಅರಿತದೆ ಇದು ಮೆಕ್ಯಾನಿಕ್ಸ್ ಹೀಗಾಗಿ ಆ ಮನಸ್ಸಿಗೆ ಮುಖ್ಯವಾಗಿ ನಾವು ಟ್ರೈನಿಂಗ್ ಕೊಟ್ಟಾಗ ಆ ಮನಸ್ಸು ಅಂತಕ್ಕಂಥದ್ದು ಆರಂಭದ ಅವಸ್ಥೆಯಲ್ಲಿ ಬುದ್ಧಿಯನ್ನು ಬುದ್ಧಿಯಾದರೆ ಹಿಂದೆ ಇರುವುದರಿಂದ ಮನಸ್ಸು ಯಾವಾಗ ಸ್ಥಿರವಾಗಿ ಇರ್ತದೆಯೋ ಅದರ ಹಿಂದೆ ಓಡಾಡುವಂತಹ ಬುದ್ಧಿಯೂ ಕೂಡ ಸ್ಥಿರವಾಗಿ ಅವನು ಯಾವ ಯಾವ ಒಂದು ಆಲೋಚನೆಯನ್ನು ಮನನವನ್ನು ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದಾನು ಎಲ್ಲವೂ ಕೂಡ ಆ ತಲೆಯಲ್ಲೇ ಉಳಿತದೆ ಆ ಒಂದು ಮನದ ಮನನದ ಒಂದು ಸಹಾಯದಿಂದ ಆತ ಒಳಗಡೆ ತನ್ನೊಳಗೆ ಇರತಕ್ಕಂಥ ಆತ್ಮವನ್ನ ಪಡೀಲಿಕ್ಕೆ ಅವನಿಗೆ ಸುಲಭವಾಗುತ್ತೆ ಆದ್ದರಿಂದ ಈ ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ ಅದು ದ್ವಾರ ಈ ಯೋಗಕ್ಕೆ ದ್ವಾರ ಅಂತ ಹೇಳ್ಬೋದು ನಂತರ ಆತ ಒಂದು ಇನ್ನೊಂದು ಎಚ್ಚರಿಕೆಯ ಮಾತನ್ನ ಮುಂದಿನ ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ ಏನದು ಅಂದ್ರೆ ವಿಷಯಾ ವಿನಿವರ್ತಂತೆ ನಿರಾಹಾರ ದೇಹಿನ ರಸವರ್ಜಂ ರಸ ಅಪಿ ಅಸ್ಯ ಪರಂ ದೃಷ್ಟ ನಿವರ್ತದೆ ಈಗ ಸ್ವಾಮಿ ನೀವು ಹೇಳಿದ್ರಿ ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಈ ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ನಿಗ್ರಹ ಮತ್ತು ಸಂಯಮ ಅಂತ ಎರಡು ಬರುತ್ತೆ ಪಾಯಿಂಟು ಬರ್ತಕ್ಕಂಥದ್ದು ನಿಗ್ರಹ ಮತ್ತು ಸಂಯಮ ಎರಡು ಒಂದೇನೋ ಬೇರೆನೋ ಅಂದರೆ ಎರಡು ಒಂದೇ ಅನ್ನುವಂತೆ ಪ್ರಪಂಚದಲ್ಲಿ ನಾವು ವ್ಯವಹಾರ ಮಾಡಿದ್ರೂ ಕೂಡ ಆಧ್ಯಾತ್ಮಿಕ ಜೀವಿಗೆ ಎರಡು ಬೇರೆ ಹೇಗದು ಎರಡು ಬೇರೆ ಅಂದರೆ ಈ ಮಂತ್ರದಲ್ಲಿ ಗೊತ್ತಾಗತ್ತೆ ನಮಗೆ ಅದರ ಸೂಚನೆ ಗೊತ್ತಾಗತ್ತೆ ಏನು ಅಂತ ಸಾಮಾನ್ಯವಾಗಿ ಇಂದ್ರಿಯ ನಿಗ್ರಹ ಏನು ಅಂತ ನಾವು ತಿಳ್ಕೊಂಡಿರ್ತೇವೆ ಅಂದರೆ ಏನೋ ಒಂದು ಬಂತು ಯಾವುದೋ ಒಂದು ವಿಷಯವಸ್ತು ಬಂತು ಅದು ನನಗೆ ಅಹಿತ ಅಂತ ಅನಿಸ್ತು ಆಗ ನಾನು ಏನ್ಮಾಡ್ತೇನೆ ಆ ಇಂದ್ರಿಯಗಳಿಂದ ರಕ್ಷಣೆ ಪಡಿಬೇಕಾದ್ರೆ ಆ ಇಂದ್ರಿಯಗಳನ್ನ ಹೇಳ್ಕೊಂಡು ಬಿಡ್ತೇನೆ ಚ ಛೆನ್ನಾಗಿಲ್ಲ ಇದು ಕೇಳೋದಿಲ್ಲ ಅಯ್ಯೋ ಇದು ಚೆನ್ನಾಗಿಲ್ಲ ನೋಡೋದಿಲ್ಲ ಅಯ್ಯೋ ಇದು ಬೇಡ ಇದರ ರುಚಿಯನ್ನು ನೋಡೋದಿಲ್ಲ ಈ ರೀತಿಯಾಗಿ ಮಾಡುವುದು ಒಂದು ಅಂದರೆ ಆಯಾ ಇಂದ್ರಿಯಗಳಿಂದ ಆಯಾ ವಿಷಯವಸ್ತುಗಳ ಜೊತೆಗೆ ಸಂಪರ್ಕ ಉಂಟಾಗದಂತೆ ಮಾಡ್ತಕ್ಕಂಥದ್ದು ಅಂದರೆ ಉಪವಾಸ ಮೌನ ಇತ್ಯಾದಿಗಳನ್ನ ಮಾಡ್ತಕ್ಕಂಥದ್ದು ಎಷ್ಟೋ ಜನರು ಈಗ ನಾವು ವ್ರತ ಈ ವ್ರತ ಇದಿಲ್ಲ ವ್ರತದ ಒಂದು ಉದ್ದೇಶ ಮುಖ್ಯವಾದ ವ್ರತದ ಉದ್ದೇಶ ಏನು ಅಂದರೆ ಕೂಡ ಇಂದ್ರಿಯ ನಿಗ್ರಹವನ್ನು ಕಲಿಸಿಕೊಡುವಂತಹ ಉದ್ದೇಶ ಯಾವುದೋ ಒಂದು ವ್ರತವನ್ನು ಮಾಡ್ತೇವೆ ಆ ವ್ರತದಲ್ಲಿ ನಾನು ಅಂದ್ಕೊಂಡಿರ್ತೇನೆ ನಾನು ಬೆಳಿಗ್ಗೆ ಊಟ ಮಾಡುವುದಿಲ್ಲ ರಾತ್ರಿ ಮಾತ್ರ ಊಟ ಮಾಡ್ತೇನೆ ಆಗ ಅಷ್ಟರ ಮಟ್ಟಿಗೆ ನನ್ನಲ್ಲಿದ್ದಂತಹ ಆ ನಾಲಿಗೆ ಚಪಲ ಅಂತ ಕಂದು ಬಿಟ್ಟು ಹೋಯ್ತು ಅಷ್ಟರ ಮಟ್ಟಿಗೆ ಬಿಟ್ಟು ಅಥವಾ ನಾನು ಗುರುವಾರ ಗುರುವಾರ ಮಾತನಾಡೋದಿಲ್ಲ ಅಂತ ಒಂದು ಶಪಥ ಮಾಡಿದೆ ಅಂತ ಇಟ್ಕೋ ಅದೊಂದು ಅಷ್ಟರ ಮಟ್ಟಿಗೆ ಆ ಇಡೀ ದಿವಸ ಅವನೇನ್ ಮಾಡ್ದ ಆ ಮಾತಿನಿಂದ ಮಾತಿನ ಮೂಲಕ ತನ್ನ ಶಕ್ತಿ ವೇವ್ ಆಗುತ್ತಿದ್ದುದನ್ನು ಆತ ರಕ್ಷಣೆ ಮಾಡಿಕೊಂಡ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಎನರ್ಜಿ ಅಂತಕ್ಕಂಥ ಲಿಮಿಟೆಡ್ ಯಾವತ್ತು ಕೂಡ ಎನರ್ಜಿ ಯಾವತ್ತೂ ಕೂಡ ಅನ್ಲಿಮಿಟೆಡ್ ಇಲ್ಲ ಮನುಷ್ಯನಿಗೆ ಆ ಲಿಮಿಟೆಡ್ ಆದಂತಹ ಎನರ್ಜಿಯನ್ನು ಆತ ಇನ್ನೊಂದಕ್ಕೆ ಉಪಯೋಗಿಸ್ಕೋಬೇಕು ಆ ಇನ್ನೊಂದಕ್ಕೆ ಉಪಯೋಗಿಸ್ಕೋಬೇಕಾದ್ರೆ ಸುಮ್ಮನೆ ವೇವ್ ಆಗಿ ಕಡೆ ಹೋಗ್ತಾ ಇರುತ್ತಲ್ಲ ಅದನ್ನು ತಡೆಗಟ್ಟಬೇಕು ಅದಕ್ಕೋಸ್ಕರ ಈ ವೃತ್ತಗಳೆಲ್ಲ ಬಂದಿರೋದು ಹಾಗೆ ಆ ರೀತಿಯಲ್ಲಿ ಮಾಡುವುದು ಒಂದಿದೆ ಇನ್ನೊಂದು ಅತ್ಯಂತವಾಗಿ ಮನಸ್ಸಿನ ಮೂಲಕ ಸೂಕ್ಷ್ಮಾತಿ ಸೂಕ್ಷ್ಮ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇನ್ನೊಂದು ರೀತಿಯಲ್ಲಿ ಇದೆ ಇದರಲ್ಲಿ ಈಗ ಯಾವುದು ಶ್ರೇಷ್ಠ ಅಂತ ಬಂದರೆ ಈ ಮಂತ್ರ ಹೇಳುತ್ತೆ ಒಂದು ಅಪಾಯ ಇದೆ ಯಾವುದರಲ್ಲಿ ಹೊರಗಡೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ನಾವು ಮಾಡತಕ್ಕಂಥ ಯಾವ ಒಂದು ಸಂಪರ್ಕಕ್ಕೆ ಬರದೇ ಇರತಕ್ಕಂಥ ಯಾವ ಒಂದು ಪ್ರಯತ್ನವನ್ನು ಮಾಡ್ತೀವ್ಯೋ ಅದರಲ್ಲೂ ಒಂದು ಅಪಾಯ ಇದೆ ಯಾವ ಅಪಾಯ ಅಂದರೆ ವಿಷಯಾಹ ವಿಷಯ ಅಂದರೆ ಇಂದ್ರಿಯ ವಿಷಯಗಳು ಯಾವುದಾದ ಇಂದ್ರಿಯ ವಿಷಯ ರೂಪ ವಾಸನೆ ಸ್ಪರ್ಶಾನುಭವ ಮತ್ತು ಶಬ್ದ ರಸ ಇವೆಲ್ಲ ಕೂಡ ವಿಷಯಗಳು ವಿನಿವರ್ತಂತೆ ನಿರಾಹಾರ್ಯ ದೇಹಿನಃ ಯಾವಾಗ ಆಹಾರವನ್ನು ಇಂದ್ರಿಯಗಳ ಮೂಲಕ ಶರೀರಿಯು ತೆಗೆದುಕೊಳ್ಳುವುದಿಲ್ಲವೋ ಆಗ ಹೊರಟೋಗುತ್ತಂತೆ ಓಹೋ ಈಗ ಒಬ್ಬರು ಬರ್ತಾರೆ ನೆಂಟರು ಓ ಇವತ್ತು ಗುರುವಾರ ಇವರೆಲ್ಲೂ ಹೊರಗೆ ಬರಲ್ವಂತೆ ಆದ್ರಿಂದ ನಾವು ಇವತ್ತು ಅವ್ರನ್ನ ಮಾತನಾಡ್ಸೋಂಗಿಲ್ಲ ಸ್ವಾಮಿ ಅಂಥೇಳಿ ಮನೆಗೆ ಬರ್ತಾರೆ ಹೊರಟೋಗ್ತಾರೆ ನಿಮ್ಗೆ ಗುರುವಾರ ಅವ್ರಿಗೆ ಗೊತ್ತಿರುತ್ತೆ ಗುರುವಾರ ಗುರುವಾರ ಇವ್ರ ಗೆಸ್ಟನ್ನ ಮೀಟ್ ಮಾಡೋದಿಲ್ಲ ಅಂತ ಆದ್ರಿಂದ ಗುರುವಾರ ಅವರು ಹೊರಟೋಗ್ತಾರೆ ಬರೋದಿಲ್ಲ ನಿಮ್ ಮನೆಗೆ ಆದರೆ ಅವ್ರಿಗೆ ಹೇಳಬೇಕಾಗಿರೋದು ಎಷ್ಟಿತ್ತು ಅಂದ್ರೆ ಗುರುವಾರ ಶುಕ್ರವಾರ ಬಂದು ನಿಮ್ಗೆ ಗುರುವಾರದೂ ಸಮೇತ ಹೇಳ್ಬಿಟ್ಟು ಹೋಗ್ತಾರೆ ನೋಡಿ ಅಪಾಯ ಅಂದ್ರೆ ಇದೆ ಹೌದಾ ಅಪಾಯ ಅಂದ್ರೆ ಇದೆ ರಸಾಹ ವಿನಿವರ್ತಂತೆ ಆ ದಿವಸ ಬರೋದು ಹೊರಟೋಯ್ತು ಕಣ್ಣಿನಿಂದ ನಾನು ನೋಡೋದಿಲ್ಲ ಅಂತ ಹೇಳಿ ಮಾಡ್ಕೊಂಡೆ ಕಣ್ಣು ಮುಚ್ಕೊಂಡೆ ಇಡೀ ದಿವಸ ಇರ್ತೇನೆ ಅಂತ ಆ ದಿಸ ಏನೋ ಇರ್ತಿ ಇರ್ತೀನಿ ಇಡೀ ದಿವಸ ಕಣ್ಣು ಆದ್ರೆ ಆ ಒಳಗಡೆ ಒಂದು ತುಡಿತ ಇರ್ತಲ್ಲ ನೋಡ್ಲೇಬೇಕು ನೋಡ್ಲೇಬೇಕು ನೋಡ್ಲೇಬೇಕು ನೋಡ್ಲೇಬೇಕು ಅಂತ ಟಿ ವಿ ಅಂತ ಇರುತ್ತೆ ಈ ದಿಸ ಬೆಳಗ್ಗೆ ರಾತ್ರಿ ತನಕ ನಾನು ಟಿ ನೋಡೋದೇ ಇಲ್ಲ ಅಂತ ಮಾಡ್ಕೊಂಡಿರ್ತೇನೆ ಆದರೆ ನನ್ನ ತಲೆಯಲ್ಲಿ ಏನಪ್ಪಾ ಈ ಸೀರಿಯಲ್ ಇದೊಂದು ಕೊಂಡಿ ಮಿಸ್ ಆಗ್ಬಿಡ್ತಲ್ಲಪ್ಪ ನನ್ನ ಜೀವನವೇ ವ್ಯರ್ಥವಾದಾಗೆ ನಾಳೆ ಡಬ್ಬಲ್ ಅದ್ರ ಹೈಲೈಟ್ ಸೇರಿಸಿ ನೋಡ್ಬೇಕು ನನ್ನ ಸೊಸೆಗೆ ಹೇಳಿಡೋದು ಸ್ವಲ್ಪ ಅದನ್ನ ರೆಕಾರ್ಡ್ ಮಾಡಿ ಇಡೆ ಅಂತ ನಾಳೆ ನೋಡ್ತೇನೆ ನಾನು ಅದನ್ನ ಸಮೇತ ನಾಳೆದ್ರದ್ದು ಸೇರಿಸಿಕೊಂಡು ಗುರುವಾರದ್ದು ನೋಡ್ತೇನೆ ಅಂದ್ರೆ ಆ ದಿವಸಕ್ಕೆ ಆ ಒಂದು ಬಯಕೆಯನ್ನು ನಾನು ಹತ್ತಿಕ್ಕಿದ್ದರೂ ಕೂಡ ಹತ್ತಿಕ್ಕುವುದು ಅಂತ ಇದಕ್ಕೆ ಹೆಸರು ಸಪ್ರೆಸ್ ಅಂತ ಇದು ಡೇಂಜರಸ್ ಸಪ್ರೆಷನ್ ಅನ್ನೋದು ಇದು ಡೇಂಜರಸ್ ಇದು ಅಧ್ಯಾತ್ಮ ಮಾರ್ಗದಲ್ಲಿ ಅನೇಕರಿಗೆ ಯಾರಿಗೆ ಇದರ ಸೈನ್ಸ್ ವಿಜ್ಞಾನವನ್ನು ಅರಿಯದೆಯೇ ಇದಕ್ಕೆ ಧುಮುಕುತ್ತಾರೆಯೋ ಅವರಿಗೆ ಎದುರಾಗತಕ್ಕಂತಹ ಒಂದಾನೊಂದು ಅಪಾಯಗಳಲ್ಲಿ ಮಹತ್ತಾದಂತಹ ಒಂದು ಅಪಾಯ ಇದೆ ದೊಡ್ಡ ಅಪಾಯ ಇದೆ ನಾಟ್ ಸಪ್ರೆಷನ್ ಸಬ್ಲಿಮೇಶನ್ ಹತ್ತಿಕ್ಕುವುದಲ್ಲ ಅದರ ದಿಕ್ಕನ್ನು ಬಲ್ಲಿಸುವುದು ಹತ್ತಿಕ್ಕುವುದಕ್ಕೆ ಆಗುವುದಿಲ್ಲ ಗಂಗೆಯನ್ನು ಪುನಃ ಗೋಮುಖಕ್ಕೆ ತಳ್ಳಿಕ್ಕಾಗುವುದಿಲ್ಲ ಗಂಗೆ ಎಲ್ಲಿಗೆ ಹೋಗಬೇಕು ನಿನಗೆಲ್ಲಿ ಹೋಗಬೇಕು ಅಂತ ಇರ್ತಾಳೋ ಅಲ್ಲಿಗೆ ಅದರ ದಾರಿಯನ್ನು ಸ್ವಲ್ಪ ಬದಲಾವಣೆ ಮಾಡುವಷ್ಟೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ವಾಪಸು ಅದರ ಉಗಮ ಸ್ಥಾನಕ್ಕೆ ಕಳಿಸ್ ಕಳಿಸ್ಲಿಕ್ಕೆ ಅದರ ವೇಗ ಅಂತಕ್ಕಂಥದ್ದು ಆ ರೀತಿಯಲ್ಲಿ ಆದ್ರಿಂದ ಇದರ ರಹಸ್ಯವನ್ನು ನಾವು ಅರ್ಥಕೊಂಡ್ರೆ ಕ್ಷೇಮನಂ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತದೆ ಹಾಗಿದ್ರೆ ನಮಗೆ ಈ ಒಳಗಡೆ ಇಂದ್ರಿಯಗಳ ಮೂಲಕ ಈ ಒಂದು ವಿಷಯ ವಸ್ತುವನ್ನು ಅನುಭವಿಸಬೇಕು ಅನ್ನುವಂತಹ ಯಾವ ಒಂದು ರಸ ಅಂತಕ್ಕಂಥದ್ದು ಇರ್ತದೋ ಆ ಒಂದು ಸಂಸ್ಕಾರ ಅದು ಯಾವಾಗ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ ಯಾವಾಗ ಹೊರಟೋಗುತ್ತೆ ಅಂದರೆ ಜ್ಞಾನ ಬಂದಾಗ ಮಾತ್ರ ಹೊರಟೋಗುತ್ತೆ ಭಗವಂತನನ್ನ ನೋಡಿದಾಗ ಮಾತ್ರ ಅವೆಲ್ಲವೂ ಕೂಡ ತಮ್ಮ ತಮ್ಮ ಕೆಲಸವನ್ನ ತಮ್ಮ ತಮ್ಮ ಆಸಕ್ತಿಯನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಭಗವಂತನನ್ನು ನೋಡುವ ವರೆಗೂ ಕೂಡ ಆ ಒಳಗಡೆ ಇಂದ್ರಿಯಗಳ ತುಡಿತ ಅಂತ ಕೆಲಸ ಮಾಡ್ತಾನೇ ಇರುತ್ತೆ ತನ್ನ ಆಸಕ್ತಿಯನ್ನ ಯಾವತ್ತೂ ಕೂಡ ಅದು ಬಿಡುವುದಿಲ್ಲ ನೀವು ಎಷ್ಟೇ ಹತ್ತಿಕ್ಕಿ ಎಷ್ಟೇ ವ್ರತ ಮಾಡಿ ಕೈಯನ್ನು ಮೇಲುಗಡೆ ಎತ್ಕೊಂಡು ಕಾ ಒಂಟಿ ಕಾಲ್ ಮೇಲೆ ಹನ್ನೆರಡು ವರ್ಷ ತಪಸ್ ಮಾಡಿ ಹದಿಮೂರನೇ ವರ್ಷಕ್ಕೆ ನೀವು ಅದು ಕಾಯ್ತಾ ಇರುತ್ತೆ ಅದನ್ನೇ ಒಂದಾನೊಂದು ಇದರಲ್ಲಿ ಮಂಡೋದ್ರಿ ಹೇಳೋದಂತೆ ಯಾರಿಗೆ ತಾನು ವಿಲಾಪವನ್ನ ಮಾಡ್ಕೊಂಡಿದ್ದಂತೆ ಯಾವಾಗ ರಾವಣ ಸತ್ತು ಬಿದ್ದಿರ್ತಾನ ಲಾಗ ಇವರು ಯಾವ ಇಂದ್ರಿಯಗಳನ್ನ ಹತ್ತಿಕ್ಕಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿದರೋ ಆ ಒಂದು ಪ್ರತೀಕಾರ ಆ ಇಂದ್ರಿಯಗಳು ಸೇಡನ್ನ ಇವ್ರ ಮೇಲೆ ಯಾವ ರೀತಿಯಲ್ಲಿ ತೀರ್ಸ್ಕೊಂಡ್ರು ಅಂತ ಹೇಳಿದ್ರೆ ತಮ್ಮ ಎಲ್ಲ ಪ್ರಭುತ್ವವನ್ನು ಇವ್ರ ಮೇಲೆ ತೋರಿಸ್ಕೊಂಡು ಇವ್ರಿಗೆ ಗೊತ್ತಿಲ್ಲದಂತೆ ಇವರನ್ನ ನಾಶ ಮಾಡ್ಬಿಟ್ಟವಲ್ಲ ಈಗ ಅಂತ ಬಾಂಡೋದ್ರಿ ಹೇಳ್ಕೊಡುವಂತ ಮಾತು ನೋಡಿ ಇಷ್ಟೆಲ್ಲ ಅವನು ತಪಸ್ ಮಾಡಿದ್ದು ಎಷ್ಟೋ ವರ್ಷ ತಪಸ್ಸು ಮಾಡ್ದ ಇಂದ್ರಿಯಗಳ ಬಯಕೆಯನ್ನು ಹತ್ತಿಕ್ಕಿ ಕಣ್ಣನ್ನು ಮುಚ್ಕೊಂಡು ಒಂಟಿ ಮೇಲೆ ಎಲ್ಲ ಮಳೆ ಗಾಳಿ ಬಿಸಿಲಿಗೆಲ್ಲ ತನ್ನ ಶರೀರವನ್ನು ಒಡ್ಡಿ ತನ್ನ ನಾಲ್ಗೆ ಬಯಕೆಯನ್ನು ಹತ್ತಿಕ್ಕಿ ಯಾವ್ಯಾವ ಬಯಕೆ ಇತ್ತು ಅದನ್ನೆಲ್ಲ ಹತ್ತಿಕ್ಕಿ ಇಷ್ಟು ವರ್ಷ ತಪಸ್ ಮಾಡಿದ ವರವನ್ನೇನೋ ಪಡ್ಕೊಂಡ ನಂತರ ಅವೆಲ್ಲ ವಾಪಸ್ ಬಂದ್ಬಂದೆ ಇಂದ್ರಿಯಗಳ ಬಯಕೆಗಳು ಯಾವ್ದಾದ್ರು ಇದೆಯೋ ಎಲ್ಲ ಅವನ ಮೇಲೆ ವಾಪಸ್ ಬಂದು ನನಗಿದ್ ಬೇಕೋ ಇದು ಕೊಡ್ಸು ನನಗದು ಬೇಕೋ ಅದು ಕೊಡ್ಸು ನೋಡು ಇಷ್ಟು ವರ್ಷ ನಾನು ನಿನಗೆ ಏನ್ ಮಾಡಿದ್ದೆ ನಿನಗೆಲ್ಲ ಕೋಆಪರೇಷನ್ ಮಾಡಿದ್ದೆ ಈಗ ನನಗೆ ನೀನು ಕೋಪರೇಷನ್ ಮಾಡಬೇಕು ಅಲ್ಲಿಗೆ ಬಾ ಹ್ಮ್ ಸ್ವರ್ಗಕ್ಕೆ ಬಾ ಅಲ್ಲಿ ಅವನಿದ್ದಾನೆ ಇಲ್ಲಿಗೆ ಬಾ ಇಲ್ಲಿ ಅವನ್ ಧ್ವಂಸ ಮಾಡು ಅಲ್ಲಿಗೆ ಬಾ ಅಲ್ಲಿ ಇನ್ನೊಂದು ಬೇಕು ಇಲ್ಲಿಗೆ ಬಾ ಮತ್ತೊಂದು ಬೇಕು ಹೀಗೆ ಅವನಿಗೆ ಹರಿದು ಹಂಚಿ ಅವನನ್ನು ಅವನಲ್ಲದಂತೆ ಮಾಡಿಬಿಟ್ಟು ಕೊನೆಗೂ ಅವನ ಹತನಾಗಿದ್ದ ಹೇಗೆ ಅಂದ್ರೆ ಆ ಇಂದ್ರಿಯದ ಬಯಕೆಯಿಂದಲೇ ಹತವಾಯಿತು ರಾಮನ ಆ ಹತ್ತು ಇಂದ್ರಿಯಗಳನ್ನ ಹತ್ತು ಜ್ಞಾನೇಂದ್ರಿಯ ಮತ್ತು ಹತ್ತು ಕರ್ಮೇಂದ್ರಿಯಗಳನ್ನ ಆತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರಿಂದ ಕೊನೆಯಲ್ಲಿ ರಾಮನೇ ಬರಬೇಕಾಯ್ತು ಅವನ ಹತ್ತು ಇಂದ್ರಿಯಗಳನ್ನು ನಾಶ ಮಾಡಬೇಕು ಹತ್ತು ತಲೆಯನ್ನ ಹತ್ತು ಇಂದ್ರಿಯ ಅದಷ್ಟನ್ನು ನಾಶ ಮಾಡ್ಬೇಕಾಯ್ತು ಕೊನೆಯಲ್ಲ ಅಹಂಕಾರಕ್ಕೆ ಆತ ಇಡಬೇಕಾಯ್ತು ಆ ಹೊಟ್ಟೆ ಅಂತಕ್ಕಂಥ ಅಹಂಕಾರಕ್ಕೆ ಬ್ರಹ್ಮಾಸ್ತ್ರವನ್ನು ಇಟ್ಟಾಗ ಅಲ್ಲಿ ಎಲ್ಲ ಸಂಪೂರ್ಣ ಶಾಂತವಾಯಿತು ಆದ್ದರಿಂದ ಪರಮ ದೃಷ್ಟ ನಿವರ್ತತೆ ಯಾವಾಗ ಪರ ಅಂದರೆ ಆ ಭಗವಂತನನ್ನ ಅಥವಾ ತನ್ನೊಳಗೆ ಇರ್ತಕ್ಕಂಥ ಆತ್ಮನನ್ನ ಆತ್ಮಸ್ವರೂಪದ ದರ್ಶನ ಒಮ್ಮೆ ಆಗಿಬಿಡ್ತದೋ ಇವನಿಗೆ ಈ ಸಾಧಕನಿಗೆ ಆಗ ಇವನು ಇಲ್ಲಿಯೇ ತನಕ ಯಾವ ಒಂದು ಇಂದ್ರಿಯ ಸಂಯಮ ಮತ್ತು ಇಂದ್ರಿಯ ನಿಗ್ರಹ ಮಾಡ್ತಾ ಇರ್ತಾನೆಯೋ ಅವೆಲ್ಲವೂ ಕೂಡ ಶಾಂತವಾಗುತ್ತೆ ಆ ಕೊನೆಯದಾಗಿ ಬೇಕು ಬೇಕು ಅಂತ ಇಂದ್ರಿಯಗಳಿಗೆ ಯಾವುದಿರ್ತದೆಯೋ ಅದು ಶಾಂತವಾಗುತ್ತೆ ಈಗ ನಾನು ಆಗಲೇ ಹೇಳಿದಂತೆ ಇಂದ್ರಿಯ ನಿಗ್ರಹ ಮತ್ತು ಇಂದ್ರಿಯ ಸಂಯಮ ಅಂದರೆ ಏನು ಅಂತ ನೋಡೋಣ ಇಂದ್ರಿಯ ನಿಗ್ರಹ ಅಂದರೆ ನಾನು ಆಗಲೇ ಹೇಳಿಬಿಟ್ಟಿದ್ದೇನೆ ಅದನ್ನು ಏನು ಅಂದರೆ ಕಣ್ಣು ಯಾವುದನ್ನು ನೋಡಬೇಕು ಅಂತಿರುತ್ತೋ ಅದನ್ನು ನೋಡಿದಂತೆ ಮಾಡ್ತಕ್ಕಂಥದ್ದು ಕಿವಿ ಯಾವುದನ್ನು ಕೇಳಬೇಕು ಅಂತಿರುತ್ತೋ ಅದನ್ನು ಕೇಳದಂತೆ ತಡೆಗೆಡತಕ್ಕಂಥದ್ದು ಆಯಾ ಇಂದ್ರಿಯಗಳನ್ನ ಆಯಾ ವಿಷಯ ವಸ್ತುಗಳ ಎಡೆಗೆ ಹೋಗದಂತೆ ಮಾಡ್ತಕ್ಕಂಥದ್ದು ಕುದುರೆಗಳನ್ನ ಐದು ಕುದುರೆಗಳನ್ನ ಯಾವ ರೀತಿಯಲ್ಲಿ ನಿಯಂತ್ರಿಸ್ತಾನೆಯೋ ಎತ್ತಿ ಹಿಡಿದು ಮುಂದೆ ಹೋಗದಂತೆ ಹಾಗೆ ಮಾಡತಕ್ಕಂಥದ್ದು ಹಾಗಿದ್ರೆ ಇಂದ್ರಿಯ ಸಂಯಮ ಅಂದರೆ ಏನು ಅಂದರೆ ಯೋಗಿಗೆ ಬೇಕಾಗಿರುವುದು ಇದನ್ನು ಇಂದ್ರಿಯ ಸಂಯಮ ವಿಷಯ ವಸ್ತುಗಳು ತಮ್ಮ ತಮ್ಮ ಇಂದ್ರಿಯಗಳು ತಮ್ಮ ತಮ್ಮ ವಿಷಯ ವಸ್ತುಗಳ ಎಡೆಗೆ ಹೋಗುವುದನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಯಾವ ಯಾವತ್ತೂ ಆಗುವುದಿಲ್ಲ ಹಾಗೆ ಮಾಡಿದ್ರೆ ಅದನ್ನು ಸಪ್ರೆಷನ್ ಅಂತಾರೆ ಅದಕ್ಕೆ ಅದು ಇನ್ನೊಂದು ರೀತಿಯಲ್ಲಿ ಸೂಕ್ತವಾಗಿ ನಮ್ಮ ವ್ಯಕ್ತಿತ್ವದ ಮೇಲೆ ದುಷ್ಪರಿಣಾಮವನ್ನು ಬೀಳ್ತದೆ ಹಾಗಿದ್ರೆ ಇಂದ್ರಿಯ ಸಂಯಮ ಅಂದರೆ ಏನು ಅಂದರೆ ಯೋಗದ ರೀತಿಯಲ್ಲಿ ಇಂದ್ರಿಯಗಳನ್ನು ಇಂದ್ರಿಯಗಳ ವಿಷಯ ವಸ್ತುಗಳಲ್ಲಿ ಹಾಕ್ತಕ್ಕಂಥದ್ದು ಕಣ್ಣು ಯೋಗದ ರೀತಿಯಲ್ಲಿ ರೂಪವನ್ನು ನೋಡಬೇಕು ಕಿವಿ ಯೋಗದ ರೀತಿಯಲ್ಲಿ ಯೋಗಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಶಬ್ದಗಳನ್ನು ಕೇಳಬೇಕು ಮೂಗು ಯೋಗಕ್ಕೆ ಅನುಕೂಲವಾದ ವಾಸನೆಯನ್ನೇ ಅಗ್ರಾಣಿಸಬೇಕು ನಾಲಿಗೆ ಯೋಗಕ್ಕೆ ಅನುಕೂಲವಾದಂತಹ ರುಚಿಯನ್ನೇ ನೋಡಬೇಕು ಹಾಗೆಯೇ ಸ್ಪರ್ಶ ಅಂತಕ್ಕಂಥದ್ದು ಯೋಗಕ್ಕೆ ಅನುಕೂಲವಾದಂತಹ ಸ್ಪರ್ಶವನ್ನೇ ಮಾಡಬೇಕು ಹೇಗಿದು ಅಂದ್ರೆ ಭಗವಂತನನ್ನ ಇಟ್ಕೊಂಡ್ರೆ ಆಯ್ತು ಅವನು ಯೋಗೇಶ್ವರ ಆದ್ರಿಂದ ಭಗವಂತನ ಶ್ರೀವಿಗ್ರಹವನ್ನು ನೋಡು ರೂಪವನ್ನು ನೋಡ್ಬೇಕಂದಿದ್ರೆ ಭಗವಂತನ ಶ್ರೀ ವಿಗ್ರಹವನ್ನು ನೋಡು ಆಗ ಭಗವಂತನ ಶ್ರೀವಿಗ್ರಹದ ಕಡೆಗೆ ನಿನ್ನ ಕಣ್ಣು ಹೋಯ್ತು ಅಂದ್ರೆ ಬೇರೆ ಕಡೆಯಿಂದ ಕಣ್ಣುಗಳು ಆಟೋಮೆಟಿಕ್ ಆಗಿ ಹಿಂತಿರುಗಿದ್ವು ಅಂತ ಅರ್ಥ ಹಾಗೆಯೇ ಭಗವಂತನ ಸಂಬಂಧಪಟ್ಟಂತಹ ಯಾವ ಒಂದು ನೀನು ಧೂಪವನ್ನು ಹಚ್ಚಿಸ್ತೀಯೋ ಅವನಿಗೆ ಅರ್ಪಿಸಿದಂತಹ ಧೂಪದ ಸುವಾಸನೆಯನ್ನು ನೋಡು ಹಾಗೆಯೇ ಭಗವಂತನ ನೈವೇದ್ಯವನ್ನ ಮಾತ್ರ ತಿನ್ನು ಒಂದು ದಿವಸವೂ ಕೂಡ ಭಗವಂತನಿಗೆ ಅರ್ಪಿಸದೆಯೇ ತಿನ್ನಬೇಡ ಊಟವನ್ನೇ ಮಾಡಬೇಡ ಹಾಗೆಯೇ ಸ್ಪರ್ಶ ಕೂಡ ಆ ಭಗವಂತನ ಶ್ರೀವಿಗ್ರಹವನ್ನು ಮುಟ್ಟು ಹಾಗೆ ಭಗವಂತನ ಸಂಬಂಧವಾದಂತಹ ಈ ನಾಮ ಯಾವುದಿದೆಯೋ ಅದನ್ನು ಮಾತ್ರ ಕೇಳು ಅವನ ಉಪದೇಶವನ್ನ ಮಾತ್ರ ಕೇಳು ಅವನ ಮಹಿಮೆಯನ್ನು ಮಾತ್ರ ಕೇಳು ಹೀಗೆ ಕೇಳ್ತಾ ಇದ್ದಾಗ ಆ ರೀತಿಯಲ್ಲಿ ಇಂದ್ರಿಯಗಳಿಗೆ ಟ್ರೈನಿಂಗ್ ಶಿಕ್ಷಣ ನೀಡ್ತಾ ಇದ್ದಾಗ ಆಗೇನಾಗುತ್ತೆ ಅವನಿಗೆ ಆ ಭಕ್ತಿಯೋಗ ಅನ್ನೋದು ಡೆವಲಪ್ ಆಗುತ್ತೆ ಆ ಇಂದ್ರಿಯಗಳ ಮೂಲಕ ಇಂದ್ರಿಯಗಳೇ ಸಾಧನವಾಗಿ ಅವನಿಗೆ ತನ್ನೊಳಗೆ ಭಕ್ತಿ ಜಾಗೃತಿ ಆಗುತ್ತೆ ಹಾಗಿದ್ರೆ ಕರ್ಮಯೋಗಿ ಏನು ಮಾಡಬೇಕು ಯಾವ ರೀತಿಯಲ್ಲಿ ಇಂದ್ರಿಯಗಳನ್ನ ಟ್ರೈನ್ ಅಪ್ ಮಾಡಬೇಕು ಅಂದರೆ ನೀನು ಈ ಯಾವ ಯಾವ ಇಂದ್ರಿಯಗಳನ್ನು ನಿನ್ನ ಒಂದು ಸ್ವಂತ ಸುಖಕ್ಕೆ ಉಪಯೋಗಿಸುತ್ತೀಯೋ ಹಾಗೆ ಮಾಡಬೇಡ ಇಡೀ ಸಮಾಜದ ಸುಖಕ್ಕೆ ಸಮಾಜದ ಹಿತಕ್ಕೋಸ್ಕರ ನಿನ್ನ ಆ ಇಂದ್ರಿಯಗಳನ್ನು ಬಳಸುವ ಯಾವಾಗ ಸಮಾಜದ ಸುಖಕ್ಕೋಸ್ಕರ ಸಮಾಜದ ಹಿತಕ್ಕೋಸ್ಕರ ಈ ಸಮಾಜಿಕ ಕಾರ್ಯಕರ್ತರಾಗಿ ನಾನು ದುಡಿತಾ ಇರ್ತೇನೆಯೋ ಆಗ ಆ ಒಂದು ಇಂದ್ರಿಯಗಳಿಂದ ಯಾವ ಯಾವ ಜ್ಞಾನ ಬರ್ತದೆಯೋ ಅವೆಲ್ಲವೂ ಕೂಡ ನನ್ನ ಚಿತ್ತಶುದ್ಧಿಯಲ್ಲಿ ಉಂಟು ಮಾಡುತ್ತೆ ನನ್ನ ಹೃದಯ ಶುದ್ಧಿಯನ್ನು ಇಲ್ಲಿ ಉಂಟು ಯಾವಾಗ ಒಮ್ಮೆ ಹೃದಯ ಶುದ್ಧಿ ಉಂಟಾಯಿತೋ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿರ್ತಕ್ಕಂಥ ಭಗವಂತ ಕಾಣಿಸ್ತಾನೆ ಆಗಬೇಕಾಗಿರೋದೇನಿಲ್ಲ ಸ್ವಲ್ಪ ಇಲ್ಲಿ ಕ್ಲೀನಿಂಗ್ ಆಗಬೇಕಷ್ಟೇ ಈ ಕ್ಲೀನಿಂಗ್ ಆಗಬೇಕಾದ್ರೆ ನಮ್ಮ ಈ ಟ್ರೈನಿಂಗ್ ನಡಿಬೇಕು ಯಾವುದು ಇಂದ್ರಿಯಗಳ ಟ್ರೈನಿಂಗ್ ನಡೀಬೇಕು ಇಂದ್ರಿಯಗಳ ಟ್ರೈನಿಂಗ್ ನಡಿಬೇಕು ಅಂದರೆ ಇಂದ್ರಿಯಗಳು ಯಾವಾಗಲೂ ಕೂಡ ತಮ್ಮ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥವಾಗಿದ್ದಾಗ ಆಗ ಅವು ಶುದ್ಧವಾಗ್ತವೆ ಟ್ರೈನ್ಡ್ ಆಗ್ತವೆ ಅಂತಹ ಟ್ರೈನ್ಡ್ ಆದಂತಹ ಶಿಕ್ಷಿತವಾದಂತಹ ಇಂದ್ರಿಯಗಳಿಂದಲೇ ನಮಗೆ ನಮ್ಮ ಅತ್ಯಂತ ಸಮೀಪದಲ್ಲಿರತಕ್ಕಂತಹ ಭಗವಂತನ ದರ್ಶನ ನಮಗೆ ಆತ್ಮನ ದರ್ಶನ ಉಂಟಾಗುತ್ತೆ ಹೀಗೆ ಮಾಡಿದಾಗ ಆಗ ಏನಾಗುತ್ತೆ ಪರಂ ದೃಷ್ಟ ಆ ಇಂದ್ರಿಯಗಳು ನಮಗೆ ಇನ್ನು ಮುಂದೆ ತೊಂದರೆಯನ್ನು ಕೊಡಲಾ ಕೊಡ್ಲಿಕ್ಕೆ ಆಗುದಿಲ್ಲ ಗುರು ಮಹಾರಾಜರು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದ್ರೆ ಚಿನ್ನದ ಕತ್ತಿ ಇದ್ದ ಹಾಗೆ ಅಂತ್ಯ ಕಾಮಕ್ರೋಧಾದಿಗಳು ಈ ಸಾಕ್ಷಾತ್ಕಾರ ಅಥವಾ ಈ ಸ್ಥಿತ ಪ್ರಜ್ಞೆಯಾಗಿರ್ತಾನೋ ಮುಂದೆ ಚಿನ್ನದ ಕತ್ತಿ ಚಿನ್ನದ ಖಡ್ಗ ಏನು ಮಾಡಲಿಕ್ಕಾಗುವುದಿಲ್ಲ ನೋಡ್ಲಿಕ್ಕೆ ಮಾತ್ರ ಕತ್ತಿ ಅಂತ ಇರ್ತದೆ ಅದು ನೋಡ್ಲಿಕ್ಕೆ ಮಾತ್ರ ಕತ್ತಿ ಅಂತ ಇರ್ತದೆ ಅದು ಯಾವ ರೀತಿಯ ಒಂದು ದುಷ್ಟ ಕೆಲಸವನ್ನ ಅದು ಮಾಡ್ಲಿಕ್ಕಾಗುವುದಿಲ್ಲ ಹಾಗೆ ಇಂಥ ಸ್ಥಿತಪ್ರಜ್ಞನಲ್ಲಿ ಇರ್ತಕ್ಕಂತಹ ಕೆಲವೊಂದು ಯಾವ ಒಂದು ಇಂದ್ರಿಯಗಳ ಚಟುವಟಿಕೆಗಳಿರ್ತದೆಯೋ ಅದು ನೋಡ್ಲಿಕ್ಕೆ ಮಾತ್ರ ಇವನೊಬ್ಬ ಮನುಷ್ಯ ಅಂತ ಗುಡ್ಸ್ಲಿಕ್ಕೆ ಮಾತ್ರ ಅವು ಕೆಲಸ ಮಾಡ್ತೇವೆ ಹೊರತು ಬೇರೆ ಇದರಲ್ಲಿ ಯಾವ ಒಂದು ಅವನ್ನ ಪುನಃ ಜ್ಞಾನದಿಂದ ಅವನ್ನು ತಳ್ಳಲಿಕ್ಕೆ ಅವು ಸಾಧ್ಯವಾಗುವುದಿಲ್ಲ ಪುನಃ ಹೇಳ್ತಾನೆ ಭಗವಂತ ಯಥತೋ ಹ್ಯಪಿ ಕೌಂತೆಯ್ಯ ಪುರುಷಸ್ಥೆ ಇಂದ್ರಿಯಾಣಿ ಪ್ರಮಾಥಿನಿ ಹರಂತಿ ಪ್ರಸವಂ ಮನ ಇದೇನು ಅಂತ ಹೇಳಿದ್ರೆ ಎಷ್ಟು ಈ ಇಂದ್ರಿಯಗಳು ಮಾಡ್ತಕ್ಕಂತಹ ಒಂದು ಕಿತಾಪತಿ ಎಷ್ಟು ಈ ಇಂದ್ರಿಯಗಳನ್ನು ನಿಗ್ರಹಿಸುವುದು ಎಷ್ಟು ದುಷ್ಕರ ದುಸ್ಸಾಧ್ಯ ಅನ್ನುವಂತಹ ಒಂದು ಕಲ್ಪನೆಯನ್ನು ನಮಗೆ ಕೊಡ್ತಾ ಇದ್ದಾನೆ ಅದು ಏನು ಅನ್ನೋದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಪೂರ್ಣಮದಃಪೂರ್ಣವಿಧೂರ್ ಪೂರ್ಣಮುಧ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಶಾಂತ ಹರಿ ಓಂ ತತ್ಸ್ರೀಕೃಷ್ಣರ್ಪಣಮಸ್ತು